ಹರಿರಚಿತ್ಯದೇವೈಕಂದ್ಯ ಪರಮಗುರುರವೀಷ್ಟಾವರ್ತಿ ಸಜ್ಜನಾಣಗನಿತ್ಯದೋಷ ಸರಸಿಜನಯನಸೌ ಶ್ರೀಪತಿರ್ಮನದೋ ನಸಾ ಭವನಾಶಾ ಶ್ರೀಷಾ ಗುಣರಾಶಯ ಹೃದಯ ಶುದ್ಧವಿದ್ಯಾ ಮಧ್ವಾ ನಮೋ ನಮಃ ಅಭ್ರಮಂ ಭಂಗರಹಿತ ಅಜಣಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಪಂ ಶ್ರೀಮದನಂದತೀರ್ತಾರ್ಯ ಪಾದಪಂಗದೇನ ಪವಿತ್ರಯಂತ್ ನಿತ್ಯ ಪಾಪ ಪಟನಪಿನ್ ನಾರಾಯಣಂ ಸುರಗುರು ಜಗದೇಕನಾಥಂ ಭಕ್ತಪ್ರಿಯ ಸಕಲೋಕನಮಸ್ಕೃತ ತ್ರೈಗುಣ್ಯವರ್ಜಿತ ಅಜಂ ಯುವಮೀಶ್ ವಂದೇ ಭವ್ನಮರ ಸರಸಿಂದ್ಯ ನಾರಾಯಣ ನಮಸ್ಕೃತ್ಯ ನರಂಚವರೋತ್ತೇವೀ ಸರಸ್ವತೀ ವ್ಯಾಸ ತಯ ಮುದೀರೇಗುರುಭ್ಯೋ ನಮಃ ದೇವ ನಾರಾಯಣಂ ನತ್ ಸರ್ವೋಷೈಪ ವರ್ಜಿತ ಪರಿಪೂರ್ಣಗುಂಚಾ ಗೀತಾ ಸ್ವಕ್ಷಿಲೇಷ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕರ್ಮಯೋಗ ಅದು ಅದನ್ನು ಮಾಡತಕ್ಕಂತಹದ್ದು ಕಾವ್ಯ ಕರ್ಮ ಪರದಾಸೆಯಿಂದ ನಾವು ಮಾಡ್ತಕ್ಕಂತಹ ಕರ್ಮ ಅದು ತಾತ್ಕಾಲಿಕವಾಗಿ ಸುಖವನ್ನು ಕೊಟ್ಟರೂ ಕೂಡ ಮತ್ತೆ ನಾನಾ ಜನ್ಮ ಮರಣ ಚಕ್ರದಲ್ಲಿ ಸಿಲುಕುವ ಪ್ರಸಂಗ ಬರ್ತದೆ ಹಾಗಾಗಿ ನೀನು ನಿಜವಾಗಿಯೂ ಕೂಡ ಕರ್ಮಯೋಗಿಯಾಗಿ ಜ್ಞಾನ ಯೋಗವನ್ನು ಪಡೆದು ಉದ್ಧಾರ ಆಗುವುದು ಅದಕ್ಕೆ ನಾವು ಪ್ರತಿಯೊಂದು ಕರ್ಮವನ್ನು ಅನುಷ್ಠಾನ ಮಾಡುವಾಗ್ಲೂ ಕೂಡ ಕೃಷ್ಣ ಹೇಳ್ತಾನೆ ಯೋಗಸ್ಥ ಕುರು ಕರ್ಮಾಣಿ ಸಂಗಂತ್ಯಕ್ವ ಧನಂಜಯ ಅಂದ್ರೆ ಯೋಗಸ್ಥ ಅಂದ್ರೆ ಜ್ಞಾನ ಉಪಾಯ ಅನುಷ್ಠಾನ ಮಾಡ್ತಕ್ಕಂಥವನಾಗಬೇಕು ಯೋಗದಲ್ಲಿ ನೀನಿರಬೇಕು ಅಂದ್ರೆ ಜ್ಞಾನ ಉಪಾಯ ನಿಷ್ಕಾಮ ಕರ್ಮ ಅನುಷ್ಠಾನ ಮಾಡ್ತಕ್ಕಂಥವನಾಗಿ ಏನ್ಮಾಡು ಸಂಗಂತ್ಯತ್ವ ಅಲ್ಲಿ ಅದು ಯೋಗ ಆಗೋದು ಯಾವಾಗ ಅದು ಜ್ಞಾನಕ್ಕೆ ಉಪಾಯವಾಗುವುದು ಯಾವಾಗ ಅಂತ ಹೇಳಿದ್ರೆ ಸಂಘವನ್ನು ಬಿಡಬೇಕು ಸಂಘ ಅಂದರೆ ಫಲದಲ್ಲಿ ಸ್ನೇಹ ಫಲದಲ್ಲಿ ಆಸೆಯನ್ನು ಬಿಡಬೇಕು ಅದು ಒಂದು ಫಲದಲ್ಲಿ ಯಾರು ಆಸೆ ಬಿಡ್ತಾನೆ ಅವನಿಗೆ ಫಲದಲ್ಲಿ ಆಸೆ ಬಿಟ್ಟವನಿಗೆ ಫಲ ಬಂದರೂ ಬಾರ್ದಿದ್ರೂ ಮನಸ್ಸಿನಲ್ಲಿ ಯಾವುದೇ ವಿಕಾರ ಆಗುವುದಿಲ್ಲ ಅವನ ಮನಸ್ಸು ಸಮ ಸಮವಾಗಿರುತ್ತೆ ವಿಷಮ ಸ್ಥಿತಿಯನ್ನು ಪಡೆಯುವುದಿಲ್ಲ ಅಂದರೆ ಫಲದ ಆಸೆ ಇದ್ದವನಿಗೆ ಫಲ ಬಂದರೆ ಅವನಿಗೆ ಮನಸ್ಸಿನಲ್ಲಿ ಸುಖ ಆಗಿ ಅವನು ಅವನ ಆತ್ಮ ಹಿಗ್ಗುತ್ತೆ ಫಲ ಬರಲಿಲ್ಲ ಅಂದರೆ ಮನಸ್ಸಲ್ಲಿ ದುಃಖ ಆಗಿ ಅವನ ಆತ್ಮ ಸ್ವರೂಪ ಕುಗ್ಗತ್ತೆ ಇದು ಸಮತ್ವ ಅಲ್ಲ ಫಲ ಬರಲಿ ಫಲ ಬರದೇ ಇರಲಿ ಸಮವಾಗಿ ವಿಷಮ ಸ್ಥಿತಿಯನ್ನು ಮನಸ್ಸು ಪಡೆಯುವುದೇ ಇಲ್ಲ ಹೀಗೆ ಫಲಸ್ನೇಹದಿಂದ ಸಮಚಿತ್ತತೆಯನ್ನು ಕಾಯ್ದುಕೊಂಡು ಕರ್ಮಾನುಷ್ಠಾನ ಮಾಡುವುದೇನಿದೆ ಅದನ್ನು ಯೋಗ ಅಂತ ಕರೀತಾರೆ ಕೇವಲ ಸಮಚಿತ್ತತೆ ಅಂತ ಇದ್ರೂ ಸಾಲ್ದು ಫಲಸ್ನೇಹಪೂರ್ವಕವಾಗಿ ಸಮಚಿತ್ತತೆಯನ್ನು ಕಾಯ್ದುಕೊಳ್ಳಬೇಕು ಅಷ್ಟೇ ಇದ್ರೆ ಸಾಲದು ಅದರ ಜೊತೆಗೆ ಕರ್ಮಾನುಷ್ಠಾನ ಮಾಡಬೇಕು ಇದು ಸರಿಯಾದ ಕರ್ಮಯೋಗ ಅಂತ ಕೃಷ್ಣ ಹೇಳಿದ ಇಷ್ಟೇ ಹೇಳಿದ ನಂತರ ಒಂದು ವಿಚಾರ ಹೇಳ್ತಾನೆ ನಿನ್ನೆಯ ದಿವಸ ಪ್ರಸ್ತಾವ ಬಂದಿತ್ತು ಯಾವ ಯಾವ ಅನರ್ಥ ಉದಾನೆ ತಾವತ್ತ ಅಂತ ಹೇಳುವಾಗ ಜ್ಞಾನದ ಫಲ ಮತ್ತು ಕರ್ಮದ ಫಲ ತುಂಬ ವ್ಯತ್ಯಾಸ ಇದೆ ಅಂದರೆ ಜ್ಞಾನ ಫಲದ ಎದುರು ಕರ್ಮಫಲ ತುಂಬ ಅಲ್ಪ ಹಾಗಾಗಿ ನೀನು ಜ್ಞಾನಕ್ಕೆ ಸಾಧನವಾದ ಕರ್ಮಾನುಷ್ಠಾನ ಮಾಡಬೇಕು ಅದಕ್ಕೆ ಪ್ರಯತ್ನ ವಿನಃ ಕೇವಲ ಕ್ಷುದ್ರ ಫಲದ ಆಶ್ರಯದಿಂದ ಕಾರ್ಯಕರ್ಮವನ್ನು ಮಾಡಬೇಡ ಯಾಕೆಂದರೆ ಜ್ಞಾನದ ಫಲ ದೊಡ್ಡದು ಕರ್ಮಫಲಕ್ಕಿಂತ ಅಂತ ಹಿಂದೆ ಹೇಳಿದ್ದ ಈವಾಗ ಯಾಕೆ ನಾವು ಜ್ಞಾನದ ಉಪ ರೂಪವಾದ ಕರ್ಮಾನುಷ್ಠಾನ ಮಾಡಬೇಕು ಕಾಮ್ಯ ಕರ್ಮವನ್ನು ಯಾಕೆ ಮಾಡಬಾರದು ಇದಕ್ಕೆ ಇನ್ನೊಂದು ಕಾರಣವನ್ನ ಹೇಳ್ತಾ ಇದ್ದಾನೆ ಯಾಕೆ ಅಂತ ಹೇಳಿದ್ರೆ ಅದು ಹೇಳದು ತುಂಬಾ ಅಧಮ ಜ್ಞಾನ ಉಪಾಯ ಏನಿದೆ ಆ ಜ್ಞಾನ ಉಪಾಯಕ್ಕಿಂತ ಅದು ಕರ್ಮಾನುಷ್ಠಾನ ನಾವು ಏನು ಮಾಡ್ತಾ ಇದ್ದೇವೆ ಜ್ಞಾನರೂಪ ಉಪಾಯಕ್ಕಿಂತ ಕರ್ಮರೂಪ ಉಪಾಯ ಕರ್ಮದಿಂದಲೂ ನಮಗೆ ತಾತ್ಕಾಲಿಕವಾಗಿ ಸ್ವರ್ಗ ಸುಖ ಆಗತ್ತೆ ಇನ್ನೊಂದು ಯಾವುದು ಅಂದರೆ ಜ್ಞಾನ ರೂಪ ಉಪಾಯ ಅಂದರೆ ಜ್ಞಾನವೇ ಒಂದು ಉಪಾಯ ಅದು ಮೋಕ್ಷಕ್ಕೆ ಸಾಧನವಾದದ್ದು ಒಂದು ಕರ್ಮ ಅದು ಸ್ವರ್ಗಕ್ಕೆ ಸಾಧನವಾದಂತಹ ಉಪಾಯ ಇನ್ನೊಂದು ಮೋಕ್ಷಕ್ಕೆ ಸಾಧನವಾದಂತಹ ಉಪಾಯ ಅದು ಜ್ಞಾನ ಆ ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡಬೇಕು ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಜ್ಞಾನಕ್ಕಿಂತ ಕರ್ಮ ತುಂಬ ನಿಕೃಷ್ಟ ಹಾಗಾಗಿ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ನಿಷ್ಕಾಮ ಕರ್ಮ ಮಾಡಬೇಕು ಪರದಾಸಿಗೆ ಜೋತು ಬಿದ್ದು ಕರ್ಮ ಕಾಮ್ಯಕರ್ಮ ಮಾಡಬಾರದು ಆ ಕಾಮ್ಯ ಕರ್ಮ ಎಂಬುದು ತುಂಬ ಅಧಮವಾಗಿದೆ ಜ್ಞಾನದ ಎದುರು ಅಂತ ಈಗ ಹೇಳಿ ಹಾಗಾಗಿ ಜ್ಞಾನಕ್ಕಿಂತ ಕರ್ಮ ತುಂಬ ನಿಕೃಷ್ಟವಾದ್ರಿಂದಾಗಿ ಆ ಕಾಮ್ಯಕರ್ಮವನ್ನು ಮಾಡದೇನೆ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾದ ಕರ್ಮವನ್ನು ಅನುಷ್ಠಾನ ಮಾಡುವುದು ಇದನ್ನು ಇಲ್ಲಿ ಕೃಷ್ಣ ಹೇಳ್ತಾನೆ ದೂರೇನ ಹೆವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧವು ಶರಣ ಮನ್ ಕೃಪಣಾ ಫಲಹೇತವ ನೋಡಿ ಬುದ್ಧಿಯೋಗ ಬುದ್ಧಿ ಅಂದ್ರೆ ಜ್ಞಾನ ಆ ಜ್ಞಾನರೂಪ ಉಪಾಯಕ್ಕಿಂತ ಕರ್ಮ ಎಂಬುದು ಅಂದ್ರೆ ನಿಷ್ಕಾಮ ಕರ್ಮ ಅಲ್ಲ ಸಕ್ಕಾಮಕರ್ಮ ಎಂಬುದು ದೂರೇನ ಅವರು ತುಂಬಾ ಅಧಮ ತುಂಬಾ ವಿಕೃಷ್ಟ ತುಂಬ ಕೆಳಮಟ್ಟದ್ದು ಹೌದಾ ಹಾಗಾಗಿ ಏನು ಮಾಡಬೇಕು ನೀನೀಗ ಜ್ಞಾನಕ್ಕಿಂತ ಕರ್ಮ ತುಂಬ ಕೆಳಮಟ್ಟದಲ್ಲಿದೆ ಅಂತಾದ ಮೇಲೆ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಬುದ್ಧವೂ ಶರಣವನ್ನುವಿಚ್ಚ ಆ ಭಗವಂತನ ಜ್ಞಾನಕ್ಕೋಸ್ಕರ ನೀನು ಅಲ್ಲಿ ಅದನ್ನು ಮರೆಹೊಕ್ಕು ಜ್ಞಾನವನ್ನು ರಕ್ಷಣ ರಕ್ಷಕವಾಗಿ ಮರೆ ಹೊಂದು ಅಂದ್ರೆ ಆಶ್ರಯಿಸು ಅಂದ್ರೆ ಜ್ಞಾನ ಉಪಾಯದ ಜ್ಞಾನ ಬರಲಿಕ್ಕೇನು ಮಾಡಬೇಕು ಅದನ್ನು ಮಾಡು ಜ್ಞಾನದಲ್ಲಿ ಜ್ಞಾನವನ್ನು ರಕ್ಷಕ ಎಂಬ ಭಾವನೆಯಿಂದ ಜ್ಞಾನ ಪಡಲಿಕ್ಕೆ ಪ್ರಯತ್ನ ಮಾಡು ಜ್ಞಾನಕ್ಕೆ ಬೇಕಾದ ಸತ್ಕರ್ಮವನ್ನು ಅನುಷ್ಠಾನ ಮಾಡು ಅಂತ ಕೃಷ್ಣ ಹೇಳ್ತಾಯಿದೆ ಸರಿ ರೇ ಯಾಕೆ ಜ್ಞಾನಕ್ಕಿಂತ ಕರ್ಮ ತುಂಬ ಅಧಮ ಅದಕ್ಕೋಸ್ಕರ ನೀನು ಬುದ್ಧೌಷರಣ ಜ್ಞಾನ ಬರಲಿಕ್ಕೇನು ಸಾಧನ ಅನುಷ್ಠಾನ ಮಾಡೋಕ್ಕೆ ಅದು ಮಾಡು ಸ್ವರ್ಗ ಬರಲಿಕ್ಕೇನು ಕರ್ಮ ಮಾಡು ಅದನ್ನು ಮಾಡಲಿಕ್ಕೆ ಹೋಗ್ಬಾರ ನೀನು ಯಾಕೆ ಜ್ಞಾನ ಬಹಳ ಶ್ರೇಷ್ಠ ಮಟ್ಟದ್ದು ಕರ್ಮ ತುಂಬ ನಿಕೃಷ್ಟ ಯಾಕೆ ಕರ್ಮ ನಿಕೃಷ್ಟ ಅಂದರೆ ಕೃಪಣ ಫಲಹೇತವ ನೋಡಿ ಫಲಹೇತವ ಅಂದರೆ ಪ್ರತಿಯೊಂದು ಕರ್ಮ ಮಾಡಲಿಕ್ಕೂ ಕೂಡ ಒಂದು ನೆಪ ಹುಡುಕ್ತಾರೆ ಫಲ ಇದ್ರೆ ಕರ್ಮ ಮಾಡ್ತಾರೆ ಹೀಗೆ ಫಲದ ನೆಪದಿಂದ ಯಾರು ಕರ್ಮ ಮಾಡ್ತಾರೆ ಕರ್ಮ ಮಾಡಲಿಕ್ಕೆ ಫಲವೇ ಯಾರಿಗೆ ನೆಪವಾಗಿರುತ್ತೆ ಫಲವನ್ನು ಇಟ್ಕೊಂಡ್ಬಿಟ್ಟೇ ಯಾರು ಕರ್ಮ ಮಾಡ್ತಾರೆ ಅವರು ಕಾಲೇ ಕರ್ಮ ಮಾಡುವವರು ಅವರು ಕೃಪಣರು ಅವರು ನೋಡಿದರೆ ಎಂಥವರಿಗಾದರೂ ಕೂಡ ಕೃಪೆ ಬರುತ್ತೆ ಅತ್ಯಂತ ಶೋಚನೀಯ ಸ್ಥಿತಿಗೆ ತಲುಪ್ತಾರೆ ಅಯ್ಯೋ ಪಾಪ ಕಾಮ್ಯಕರ್ಮ ಮಾಡಿ ಒದ್ದಾಡ್ತಾ ಇದ್ದಾರಲ್ಲ ಅಂತ ಎಂಥವ್ರಿಗಾದರೂ ಕೂಡ ಅವರ ಬಗ್ಗೆ ಶೋಕ ಯೋ ಶೋಕ ಪಡುವ ರೀತಿಯಲ್ಲಿ ಆ ಅಂತ ಒಂದು ದಯನೀಯವಾದ ಸ್ಥಿತಿಗೆ ತಲುಪಿ ಬಿಡ್ತಾರೆ ಅವರು ಅವರು ನೋಡಿದ್ರೆ ಯಾರಿಗಾದರೂ ಕೃಪೆ ಬರಬೇಕು ಅಯ್ಯೋ ಪಾಪ ಹೀಗಾಯ್ತಲ್ಲ ಅಂತ ಏನ್ ಕಾಮ್ಯಕರ್ಮ ಅನುಷ್ಠಾನ ಮಾಡಿದ್ರೆ ಅವರಿಗೆ ಕೃಪೆ ಯಾಕೆ ಬರಬೇಕು ಅವ್ರು ಎಂತ ಶೋಚನೀಯ ದಯನೀಯಾದ ಸ್ಥಿತಿಯನ್ನು ಪಡಿತಾರೆ ಅಂದ್ರೆ ಇಮಂ ಲೋಕಂ ಹೀನತರಂ ವಾಮಿಶಂತಿ ಬಹಳ ಚೆನ್ನಾಗಿ ಹೇಳ್ತಾರೆ ಪ್ರವಾಹ ಯಜ್ಞ ರೂಪ ಚೆನ್ನಾಗಿ ಹೇಳ್ತಾರೆ ಭಾಗ ಇದು ಉಪನಿಷತ್ತು ತೂತು ಬಿದ್ದ ದೋಣಿ ಇದ್ದ ಹಾಗೆ ಹರ್ಕು ಮುರ್ಕು ದೋಣಿ ಇದ್ದ ಹಾಗೆ ಯಾವುದು ಫಲದಾಸೆಗೆ ಜೋತು ಬಿದ್ದು ಯಾರು ಕರ್ಮ ಮಾಡ್ತಾರೋ ಅದರಿಂದ ಈ ಸಂಸಾರ ಸಮುದ್ರನ್ನು ದಾಟ್ಲಿಕ್ಕೆ ದುಃಖ ಸಮುದ್ರ ದಾಟಲಿಕ್ಕೆ ಅದು ಯೋಗ್ಯವಲ್ಲ ಯಾಕೆಂದ್ರೆ ತೂತು ಬಿದ್ದ ಹರಕು ಮುರುಪು ದೋಣಿಯನ್ನು ಹೇರಿದ್ರೆ ಏನಾಗತ್ತೆ ಸಮುದ್ರ ದಾಟ್ತೇವಾ ನದಿ ದಾಡ್ತೇವಾ ಮುಳುಗಿಬಿಡ್ತೇವೆ ಹಾಗೆ ದುಃಖ ಸಮುದ್ರವನ್ನು ದಾಟಬೇಕಾದ್ರೆ ಈ ತೂತು ಬಿದ್ದ ದೋಣಿಯನ್ನು ಆಶ್ರಯಿಸ್ಬಿಡಿ ಕಾಮ್ಯ ಕರ್ಮ ಹಾಗೆ ಅದೃಢ ಹೇಟೆ ಪ್ರವಾಹ ಯಜ್ಞ ರೂಪ ನಾನ್ಕೇ ವಾಸೆ ಯಜ್ಞ ಅದು ನಾನಾ ಪರದಾಸೆಗೆ ಜೋತು ಬಿದ್ದು ಮಾಡತಕ್ಕಂತಹ ಕರ್ಮ ಅದು ದೃಢವಾದ ನೌಕೆ ಅಲ್ಲ ಅದನ್ನೇನಾದ್ರೂ ಆಶ್ರಯಿಸಿ ಬಿಟ್ಟರೆ ಮುಳುಗಬೇಕಾಗತ್ತೆ ವಿನ ದುಃಖ ಸಮುದ್ರದಲ್ಲಿ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಯಾತ್ರಿ ಪಾಣ ಮಂದಿ ಮಾಡ್ತಾರೆ ಕರ್ಮವನ್ನ ಫಲದಾಸಿಗೆ ಜೋತು ಬಿದ್ದು ಕರ್ಮ ಮಾಡುವುದು ಆ ಕೆಲವರು ಏನ್ಮಾಡ್ತಾರೆ ಅಂದ್ರೆ ಈ ಪರಮಾತ್ಮ ಇದ್ದಾನಲ್ಲ ಕೆಲವರು ಈ ಲೋಕದಲ್ಲಿ ಒದ್ದಾಡ್ತಾರೆ ಕೆಳಗೆ ಬಿಡಬೇಕು ಕೆಲವರು ಹೀನ ಲೋಕ ಕೆಲವರು ಹೀನ ಕರಲೋಕ ಕೆಲವರು ಹೀನತಮಲೋಕ ಹಾಗ ದೇವರು ಹೇಗಿದ್ದ ಅಂದ್ರೆ ನಮ್ಮ ನಾರಾಯಣ ಎಲ್ಲ ದೇವತೆಗಳಿಗಿಂತ ಅವನು ಉತ್ತಮ ಎಷ್ಟು ಉತ್ತಮ ಒಬ್ಬ ಮನುಷ್ಯನಿಗಿಂತ ರಾಜ ಉತ್ತಮನಾಗ್ತಾನಲ್ಲ ಹಾಗೆ ಉತ್ತಮ ಅಂತ ತಿಳ್ಕೊಳ್ತಾರೆ ರಾಜ್ಯಷ್ಟು ಮನ್ಯತೆ ಇತರ ದೇವತೆಗಳಿಂದ ಎಲ್ಲರಿಗಿಂತೂ ದೇವರು ಉತ್ತಮ ವಿಷ್ಣು ಉತ್ತಮ ಅಂತ ತಿಳ್ಕೊಳ್ತಾರೆ ಎಷ್ಟು ಉತ್ತಮ ಒಬ್ಬ ಮನುಷ್ಯನಿಗಿಂತ ರಾಜ ಹೇಗೆ ಶ್ರೇಷ್ಠನು ಹಾಗೆ ದೇವರು ಶ್ರೇಷ್ಠ ಓಕೆ ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ ಆದರೆ ನಿರವಧಿಕವಾದ ಉತ್ಕರ್ಷ ಪರಮಾತ್ಮನಿಗಿದೆ ಅಂತ ವಾಸ್ತವವನ್ನು ಅರಿಯುವುದಿಲ್ಲ ಸಾವಧಿಕವಾದ ಉತ್ತಮತ್ವ ಒಬ್ಬ ರಾಜನಿಂದ ರಾಜ ಮಾಡುವವನಿಗೆ ರಾಜನಿಗೆ ಉತ್ತಮತ್ವ ಅಂತ ಮನುಷ್ಯನಿಗಿಂತ ಹಾಗೆ ಸಾವಧಿಕ ಉತ್ತಮತ್ವ ಅಂತ ತಿಳ್ಕೊಳ್ತಾರಲ್ಲ ಅವರು ಏನು ಮಾಡ್ತಾರೆ ಅವರು ಇಲ್ಲಿ ಅಲ್ಲಿ ಹೋಗಿ ಯಜ್ಞ ಮಾಡಿ ಇಲ್ಲಿ ಕೆಳಗೆ ಬೀಳ್ತಾರೆ ಅಂದರೆ ಕರ್ಮ ಮಾಡಿ ಸ್ವರ್ಗದಲ್ಲಿ ಹೋಗಿ ಸುಖಪಟ್ಟು ಪುಣ್ಯಾಕ್ಷಯ ಆದಾಗ ಇಲ್ಲಿ ಕೆಳಗೆ ಬಿದ್ದು ಬಿಡ್ತಾರೆ ಇಲ್ಲಿ ಈ ಲೋಕಕ್ಕೆ ಕೆಲವರು ನೀತ ಕರ್ಮ ಮಾಡಿದರೆ ಮತ್ತೆ ಹೀನ ಹೀನ ಲೋಕ ನರಕ ಲೋಕ ನಿತ್ಯ ನರಕ ಅಲ್ಲ ಅನಿತ್ಯ ನರಕ ಆದರೆ ಸಾಮ್ಯಹೀನತ್ತದಿತ್ತಮಃ ದೇವರು ಇತರ ದೇವತೆಗಳಿಗಿಂತ ರುದ್ರಾದಿ ದೇವತೆಗಳಿಗಿಂತ ಹೀನ ನಾರಾಯಣ ಅಥವಾ ರುದ್ರಾದಿ ದೇವತೆಗಳಿಗೆ ಪರಮಾತ್ಮ ಇಷ್ಣು ಸಮಾನ ಅಥವಾ ಹೀನ ಅಂತ ತಪ್ಪು ತಿಳ್ಕೊಂಡ್ರೆ ಮಾತ್ರ ಅಂಥವನು ಕರ್ಮ ಮಾಡಿದರೂ ಕೂಡ ಮೇಲಕ್ಕೆ ಹೋದ್ರೂ ಕೂಡ ಕೊನೆಗೆ ಅವನ ಕೆಳಗೆ ಬಿದ್ರೆ ಬಿಡುವುದು ಎಲ್ಲಿಗೆ ಅಂದರೆ ಇಹಲೋಕದಲ್ಲೆಲ್ಲ ನರಕದಲ್ಲೇ ಬಿಳು ನಿತ್ಯ ನರಕದಲ್ಲೇ ಬಿದ್ದುಬಿಡ್ತಾನೆ ಅರ್ಥ ಆಯ್ತಾ ಅವನಿಗೆ ನಿತ್ಯ ನರಕ ಅವನಿಗೆ ಮತ್ತು ವಾಪಸ್ ಬರಲಿಕ್ಕೆ ಮೇಲೆ ಬರಲಿಕ್ಕೇ ಇಲ್ಲ ಹಾಗಾಗಿ ಕಾಮ್ಯ ಕರ್ಮ ಮಾಡುವ ಹಣ ಬರ ಏನಂದರೆ ಪರಮಾತ್ಮನನ್ನು ಸಾಮಾನ್ಯ ಉತ್ತಮ ಅಂತಕೊಂಡ್ರೆ ಈ ಲೋಕದಲ್ಲಿ ಒದ್ದಾಡಬೇಕು ಮತ್ತೇನಾದರೂ ಅದ್ರ ಮಧ್ಯದಲ್ಲಿ ಏನಕ್ಕೆ ಕೆಟ್ಟ ಕೆಲಸ ಮಾಡಿದರೆ ನರಕಕ್ಕೆ ಹೋಗಬೇಕು ವಾಪಸ್ ಬರಲಿಕ್ಕಿದೆ ಆದರೆ ದೇವರನ್ನು ಇತರ ದೇವತೆಗಳಿಗೆ ಸಮಾನ ಅಂತ ತಿಳ್ಕೊಂಡ್ರೆ ಅಥವಾ ನಾರಾಯಣನನ್ನ ಇತರ ದೇವತೆಗಳಿಂತ ಅದಮ ಅಂತ ತಿಳ್ಕೊಂಡು ಮಾಡಿದರೆ ಮಾತ್ರ ಕರ್ಮ ಆಚಾರ್ಯ ಪ್ರಭಾವದಿಂದ ಏನೋ ಮೇಲಕ್ಕೆ ಹೋಗ್ತಾನೆ ದಕ್ಷಿಣ ತರ್ಪಿತಾನ ಅಂತೂ ಆಚಾರ್ಯನ ಅಂತೂ ತೇಜಸ್ಸ ಅವನ ಆಚಾರ್ಯ ವರ್ಚಸ್ಸು ಆಚಾರ್ಯ ಒಳ್ಳೆ ಭಾಗವತ ಎಂಬ ಆಚಾರ ಸಿಕ್ಕಿಬಿಟ್ರೆ ಅವರಿಗೆ ಕೈ ಸರಿಯಾಗಿ ಬಿಸಿ ಮಾಡ್ತಾನೆ ಹಾಗೆ ಹೇಳ್ತಾರೆ ಆಚಾರ್ಯರು ಅವರಿಗೆ ದಕ್ಷಿಣ ಕೊಟ್ಟು ಅವರ ವರ್ಚಸ್ಸಿನಿಂದ ಅವನ ಮೇಲಕ್ಕೆ ಹೋಗ್ತಾನೆ ಹೋಗಿ ಕೆಳಗೆ ಬೀಳುತ್ತಾನೆ ಬಿದ್ರು ಮಾತ್ರ ಮೇಲೆ ಕೇಳಲಿಕ್ಕೆ ಇಲ್ಲ ಬೇಕಾಯಿತು ಕಾಮ್ಯ ಕರ್ಮ ಬೇಡ ಅದಕ್ಕೆ ಈ ರೀತಿಯಾಗಿ ಶೋಚನೀಯ ಸ್ಥಿತಿಯನ್ನು ಪಡಿತಾರೆ ಅವ್ರು ನೋಡಿ ಎಂಥವ್ರಿಗೆ ಆದರೂ ಕೃಪೆ ಬರಬೇಕು ಅದಕ್ಕೋಸ್ಕರ ಅಂತ ಕಾಮ್ಯ ಕರ್ಮ ಮಾಡಬೇಡ ಅದರಲ್ಲಿ ಪತನದ ಭಯ ಇದೆ ಕಲರ್ ಬಿದ್ರು ಮತ್ತು ಮೇಲೆ ಕೇಳದೆ ಇದ್ದಂತಹ ಸ್ಥಿತಿಗೆ ತಲುಪಿಬಿಡ್ತಾರೆ ಬೇಡ ಅಂತ ಪರಮಾತ್ಮ ಹೇಳ್ತಾನೆ ಸರಿ ಇಷ್ಟು ಹೇಳಿದ ನಂತರ ಇನ್ನೊಂದು ಹೇಳ್ತಾರೆ ನೋಡಿ ಇನ್ನೊಂದು ಕಾರಣ ಹೇಳ್ತಾರೆ ಜ್ಞಾನಕ್ಕಿಂತ ಕರ್ಮ ನಿಕೃಷ್ಟ ಅದರಲ್ಲಿ ಆಗ್ತಕ್ಕಂಥ ಗತಿ ಅತ್ಯಂತ ಶೋಚನೀಯ ಆದ್ರಿಂದಾಗಿ ಜ್ಞಾನವೇ ಶ್ರೇಷ್ಠ ಕರ್ಮ ನಿಕೃಷ್ಟ ಅಂತ ಅಷ್ಟೇ ಅಲ್ಲ ಮತ್ತೆ ಹಿಂದೆ ಹೇಳಿದ ಕರ್ಮಫಲೆಯಲ್ಲಿ ಜ್ಞಾನಫಲೆಯಲ್ಲಿ ಕರ್ಮಫಲ ಅಲ್ಪ ಜ್ಞಾನಫಲ ಶ್ರೇಷ್ಠ ಮಹತ್ವದ್ದು ಆದ್ದರಿಂದಾಗಿ ಜ್ಞಾನೋಪಾಯವನ್ನು ಅನುಷ್ಠಾನ ಮಾಡಬೇಕು ಮತ್ತೆ ಕರ್ಮದಿಂದಾಗಿ ಆಗ್ತಕ್ಕಂತಹದ್ದು ನೀಚ ಸ್ಥಿತಿ ಜ್ಞಾನದಿಂದ ಎಂದು ಅಂತಹದ್ದಾಗುವುದಿಲ್ಲ ಆದ್ದರಿಂದಾಗಿ ಕರ್ಮ ಬಿ ಕಾಮ್ಯ ಕರ್ಮ ಬಿಟ್ಟು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಅಷ್ಟೇ ಅಲ್ಲ ಇನ್ನೊಂದು ಹೇಳ್ತಾರೆ ಜ್ಞಾನಕ್ಕಿಂತ ಕರ್ಮ ಅತ್ಯಂತ ನಿಕೃಷ್ಟ ಕರ್ಮಕ್ಕಿಂತ ಜ್ಞಾನ ಅತ್ಯಂತ ಉತ್ಕೃಷ್ಟ ಕಾರಣ ಏನೆಂದರೆ ಕರ್ಮ ಮತ್ತು ಜ್ಞಾನದ ಫಲದಲ್ಲೇ ವೈಲಕ್ಷಣ್ಯ ಉಂಟು ಕರ್ಮದಿಂದ ನಾವು ಪಡೆಯತಕ್ಕಂಥ ಫಲಕ್ಕಿಂತ ಅತ್ಯಂತ ವಿಲಕ್ಷಣವಾದದ್ದು ಯಾವುದು ಜ್ಞಾನದ ಫಲ ಅದಕ್ಕೋಸ್ಕರ ಜ್ಞಾನೋಪಾಯವನ್ನು ಅನುಷ್ಠಾನ ಮಾಡಬೇಕಿ ವಿನಃ ಸ್ವರ್ಗಕ್ಕೆ ಬೇಕಾದ ಸ್ವರ್ಗ ಸಾಧನವಾದ ಕಾಮ್ಯ ಕರ್ಮವನ್ನು ಮಾಡಬೇಡ ಏನದು ವಿಲಕ್ಷಣ ಕರ್ಮಕ್ಕಿಂತ ಜ್ಞಾನ ವಿಲಕ್ಷಣವಾದ ಫಲ ಕೊಡತ್ತೆ ಅಂತ ಹೇಳ್ತೀರಲ್ಲ ಅದೇನದು ಬುದ್ಧಿಯುಕ್ತೋ ಜಹಾತೀಹ ಉಬೇ ಸುಕೃತ ದುಷ್ಕೃತೆ ತಸ್ಮಾ ಯುಜಸ್ವ ಯೋಗ ಕರ್ಮಸು ಕೌಶಲಂ ಪರಮಾತ್ಮ ಹೇಳ್ತಾ ಇದ್ದಾನೆ ನೋಡಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದವನು ಮಹಾನುಭಾವ ಅದರ ಮಹಿಮೇನೆ ಬೇರೆ ಬುದ್ಧಿಯುಕ್ತಃ ಭಗವಂತನ ಅಪರೋಕ್ಷ ಜ್ಞಾನ ಪಡೆದ ವ್ಯಕ್ತಿ ಆ ಆತ್ಮ ಸಾಧಕ ಇಹೇ ಉಬೆ ಪುಣ್ಯ ಪಾಪವನ್ನು ಕಲಿಸ್ಕೊಂಡ್ಬಿಡ್ತಾನೆ ಪುಣ್ಯವನ್ನು ಬಿಡ್ತಾನೆ ಪಾಪವನ್ನು ಬಿಡ್ತಾನೆ ಯಾಕೆ ಹೇಳ್ತಾರಲ್ಲ ಯಾ ಪಶ್ಯ ಪಶ್ಯತೆ ರುಕ್ಮವರಣಮೀಶಂ ಪುರುಷಂ ಬ್ರಹ್ಮಯೋನಿ ತಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ವಿದ್ವಾ ಜ್ಞಾನಿ ಪುಣ್ಯಪಾಪವನ್ನೆಲ್ಲ ಕಲಿಸಿಕೊಂಡು ನಿರ್ದೋಷನಾಗಿ ನಿರಂಜನ ಪರಮಂ ಸಾಮ್ಯ ಉಪಯತಿ ಭಗವಂತನ ಸಾಮ್ಯವನ್ನ ಆತ ಪಡಿತಾನೆ ಅಂತ ಉಪನಿಷತ್ತು ಹೇಳ್ತಾ ಇದೆ ಉಪನಿಷತ್ತಿನ ಸಾರವೇ ತಾನೆ ಭಗವದ್ಗೀತೆ ಹಾಗಾಗಿ ಅದನ್ನು ಹೇಳ್ತಾರೆ ಏ ಪುಣ್ಯವನ್ನು ಬಿಡುತ್ತಾನೆ ಪಾಪವನ್ನು ಬಿಡುತ್ತಾನೆ ಪಾಪ ಬಿಟ್ರೆ ಒಳ್ಳೇದ್ರಿ ಪುಣ್ಯವನ್ನು ಬಿಡ್ತಾನ ಅಯ್ಯೋ ಪುಣ್ಯ ಒಳ್ಳೆದಲ್ವಾ ಅದನ್ನು ಬಿಡ್ತಾನ ಕೆಲವು ಒಳ್ಳೆದಲ್ಲದ ಪುಣ್ಯ ಇರುತ್ತೆ ಅದನ್ನು ಬಿಡುತ್ತಾನೆ ಕೆಟ್ಟ ಪುಣ್ಯವನ್ನು ಬಿಡಬೇಕು ಒಳ್ಳೆ ಪುಣ್ಯವನ್ನು ಇಟ್ಕೊಳ್ತಾನೆ ಈ ಒಳ್ಳೆ ಪುಣ್ಯ ಕೆಟ್ಟ ಪುಣ್ಯ ಅಂದ್ರೆ ಏನ್ರಿ ಹೌದ್ರಿ ಏನು ಹೇಳಬೇಕು ಹೇಳ್ರಿ ಒಳ್ಳೆ ಪುಣ್ಯ ಕೆಟ್ಟ ಪುಣ್ಯ ಅಂದರೆ ಎರಡೆರಡು ಉಂಟ ಇದೆ ಏನಂತ ಹೇಳಿದ್ರೆ ಕೇಳಿ ಮೋಕ್ಷಕ್ಕೆ ತುಂಬ ವಿಳಂಬ ಮಾಡಿಬಿಡತ್ತೆ ಏಕೆಂದರೆ ಇವನು ಎರಡು ಮೂರು ಜನ್ಮದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಒಂದು ಏನೋ ಪುಣ್ಯ ಇದೆ ಅಂತ ಇಟ್ಕೊಳ್ಳೋಣ ಈಗಲೇ ಅಪರೋಕ್ಷ ಜ್ಞಾನ ಆಗಿದೆ ಅವನಿಗೆ ಪುಣ್ಯಾರ್ಥನೆ ಅವನಿಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಒಳ್ಳ ಅವಕಾಶ ಸಿಕ್ಕಿದೆ ಅಪರೋಕ್ಷ ಜ್ಞಾನ ಆಗಿದೆ ಆದ್ರೆ ಏನಿದೆ ಕರ್ಮ ಇದೆ ಮೂರು ಜನ್ಮದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಅಂಥದ್ದೊಂದು ಪುಣ್ಯಕರ್ಮ ಅದು ಬೇಕಾಗಿಲ್ಲ ಮಹಾರಾಜನ ಅದು ಪ್ರತಿಬಂಧಕ ಯಾಕಂದ್ರೆ ಮಹಾಫಲಕ್ಕೆ ಅದು ಪ್ರತಿಬಂಧಕ ಆಗಿ ಕೂತ್ಕೊಂಡಿದೆ ಬೇಗ ಮತ್ತೆ ಆ ಕರ್ಮ ಇದ್ರೆ ಮೂರು ಜನ್ಮದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಬಯಸ್ಕೊಳ್ಬೇಕು ಏನನ್ನಾಗಬೇಕೋ ಗೊತ್ತಿಲ್ಲ ಅದಕ್ಕೆ ಒಂದು ವಿಳಂಬ ಆಗಿಬಿಡತ್ತೆ ತುಂಬ ವಿಳಂಬ ಆಯ್ತಲ್ಲ ಅದು ಹೋಗ್ಲಿಕ್ಕೆ ಅದು ಆದ್ದರಿಂದ ಎನಿಷ್ಟು ಪುಣ್ಯ ಉದಾಹರಣೆಗೆ ನೀವು ಹೇಳೋದಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಪದವಿಯ ಅಭ್ಯರ್ಥಿಯಾಗಿ ಅವನ ಆಯ್ಕೆ ಆಯ್ಕೆ ಆಗಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಅವನವರ ಸಿ ಎಂ ಪದವಿಯನ್ನು ಬಿಟ್ಬಿಡ್ಬೇಕು ಸಿ ಎಂ ಪದವಿಲ್ಲೇ ಕುತ್ಕೊಂಡ್ಬಿಟ್ರೆ ಪ್ರೈಮ್ ಮಿನಿಸ್ಟರ್ ಪದವಿ ಬರಲಿಕ್ಕೆ ಆಗೋಲ್ಲ ರಿಸೈನ್ ಮಾಡಲೇಬೇಕಲ್ಲಿ ಅದೇ ರೀತಿಯಾಗಿ ಅದು ಸಿಎಂ ಪದವಿ ಇದ್ದ ಹಾಗೆ ಯಾವುದು ಈ ಅನಿಷ್ಟ ಪುಣ್ಯ ಉಂಟಲ್ವಾ ಇದು ಸಿಎಂ ಪದವಿ ಇದ್ದ ಹಾಗೆ ಅದು ಪ್ರೈಮ್ ಮಿನಿಸ್ಟರ್ ಪದವಿಗೆ ತುಂಬಾ ತೊಂದರೆ ಕೊಟ್ಟು ಬಿಡುತ್ತೆ ವಿಳಂಬ ಆಗತ್ತೆ ಆಗುದಿಲ್ಲ ಪ್ರತಿಬಂಧಕ್ಕಾಗಿ ಗೊತ್ತಿಡುತ್ತೆ ಆದ್ರಿಂದಾಗಿ ಅಂತಹ ಮೋಕ್ಷ ವಿಳಂಬಕ್ಕೆ ಕಾರಣವಾದಂತಹ ಅನಿಷ್ಟ ಪುಣ್ಯ ಏನಿದೆ ಅದನ್ನು ಬಿಡ್ತಾನೆ ಮತ್ತೆ ಹಾ ಅದು ಮನುಷ್ಯ ಅದೇ ಹೇಳಿದ್ನಲ್ಲ ಅದು ಭೋಗಕ್ಕೆ ಸಾಧನವಾಗಿ ಇಲ್ಲಿ ಜನ್ಮ ಎತ್ತಿ ಎತ್ತಿ ಅದನ್ನು ಭೋಗ ಅನುಭವಿಸಬೇಕು ಅವನಿಗೆ ಮೋಕ್ಷ ಹೋಗ್ಲಿಕ್ಕೆ ವಿಳಂಬ ಆಗತ್ತೆ ಅಂತಹ ಪುಣ್ಯ ಅನಿಷ್ಟ ಪುಣ್ಯ ಅದು ಬೇಕಾಗಿ ಅದನ್ನು ಬಿಡ್ತಾನೆ ಹಾಗೆ ಆದರೆ ಒಂದು ಮತ್ತೆ ಪಾಪವನ್ನಂತೂ ಬಿಟ್ಟೇ ಬಿಡ್ತಾನೆ ಇನ್ನು ಪುಣ್ಯ ಒಳ್ಳೆ ಪುಣ್ಯ ಇದೆ ಅದನ್ನು ಬಿಡೋದು ಒಳ್ಳೆ ಪುಣ್ಯ ಅಂದರೆ ಯಾವುದ್ರೆ ಉಪಾಸನಾ ಮಾಡಿದ ಬಂದ ಪುಣ್ಯ ಅದು ಜ್ಞಾನದ ಬೆಳವಣಿಗೆ ಕಾರಣ ಆಗತ್ತೆ ಅದ ನಂತರ ಜ್ಞಾನ ವೃದ್ಧಿಕರ ಮೋಕ್ಷದಲ್ಲಿ ಆನಂದ ಅತಿಶಯಕ್ಕೆ ಕಾರಣವಾದ ಪುಣ್ಯ ಅದನ್ನು ಬಿಡೋಲ್ಲ ಯಾಕಂದ್ರೆ ಅಪರೋಕ್ಷ ಜ್ಞಾನ ಬಂದ ನಂತರ ಅವನು ಏನು ಕರ್ಮ ಮಾಡಿದರೂ ಕೂಡ ಅದು ಒಳ್ಳೆ ಪುಣ್ಯ ಬರುತ್ತೆ ಯಾಕೆ ಜ್ಞಾನದ ಹಿನ್ನೆಲೆಯಲ್ಲಿ ಏನು ಕರ್ಮ ಮಾಡಿದರೂ ಪುಣ್ಯ ಜಾಸ್ತಿ ತುಂಬಾ ಒಳ್ಳೆ ಪುಣ್ಯ ಬರುತ್ತೆ ಅದನ್ನು ಬಿಟ್ಕೊಡಲ್ಲ ಅದನ್ನು ಬಿಟ್ಟರೆ ಮೋಕ್ಷದ ಆನಂದ ಅತಿಶಯ ಉಂಟಾಗೋದಿಲ್ಲ ಅಂತ ಇಷ್ಟ ಪುಣ್ಯವನ್ನು ಬಿಟ್ಟುಕೊಡಲ್ಲ ಅನಿಷ್ಟವಾದ ಪುಣ್ಯವನ್ನು ಮಾತ್ರ ಬಿಟ್ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಬಹಳ ಚೆನ್ನಾಗಿ ಒಂದು ಉಪನಿಷತ್ತು ಹೇಳ್ತಾ ಇದ್ದಾರೆ ಇನ್ನೊಂದು ಉಪನಿಷತ್ತು ಬಿಡುವುದಂದ್ರೆ ಏನು ಪುಣ್ಯ ಅನಿಷ್ಟ ಪುಣ್ಯ ಅಂತ ಪ್ರಾರಬ್ಧ ಪುಣ್ಯ ಮತ್ತೆ ಪಾಪ ಪಾಪ ಕರ್ಮನು ಬಿಡುತ್ತಾನೆಂದು ಎಲ್ಲಿ ಹೋಗುತ್ತೆ ಅದು ಎಲ್ಲಿಡುತ್ತಾನೆ ಬಹಳ ಇನ್ನೊಂದು ಹೇಳ್ತಾರೆ ದುಷ್ಟರಲ್ಲಿ ದ್ವಿಷಂತಹ ಪಾಪ ಕೃತ್ಯ ಯಾರು ಭಗವದ್ವೇಷಿಗಳು ದುಷ್ಟರೋ ಅವರಲ್ಲಿ ಪಾಪವನ್ನು ಇಡ್ತಾನೆ ಯಾರು ತಾತ್ವಿಕರೋ ಅವರಲ್ಲಿ ಅನಿಷ್ಟ ಪುಣ್ಯವನ್ನು ಇಟ್ಟು ಬಿಡ್ತಾನೆ ಅವರಿಗೆ ಕೊಟ್ಟು ಬಿಡ್ತಾರೆ ಅವರದರ ಫಲವನ್ನು ಅನುಭವಿಸ್ತಾರೆ ಹೀಗೆ ಒಳ್ಳ ಅಂದರೆ ಅನಿಷ್ಟ ಪುಣ್ಯವನ್ನು ಯಾರು ಒಳ್ಳೆಯವರು ಅವರಿಗೆ ಕೊಟ್ಟು ಹೋಗ್ತಾನೆ ಕೆಟ್ಟ ಪಾಪವನ್ನು ದುಷ್ಟರಿಗೆ ಇಲ್ಲಿ ಇಟ್ಟು ಕೊಟ್ಟು ಹೋಗ್ತಾನೆ ಹೀಗೆ ಮಾಡಿ ಹೋಗ್ತಾ ಇದ್ದಾನೆ ಬಿಡುವುದೂ ಬಿಡುವುದು ಅಂದರೆ ಅದು ಅಲ್ಲಿ ಇಟ್ಟು ಹೋಗುವುದಷ್ಟೇ ಅದು ಅವ್ರಿಗೆ ಇಲ್ಲಿ ಇಟ್ಟು ಹೋಗ್ಲಿಕ್ಕೆ ಸಾಮರ್ಥ್ಯ ಇದೆ ರಾಘವೇಂದ್ರ ಸ್ವಾಮಿಗಳು ಈಗ ಪುಣ್ಯವನ್ನು ಏನು ಮಾಡ್ತಾರೆ ಏನು ಮಾಡ್ತಾ ಇದ್ದಾರ್ರಿ ಎಲ್ಲ ಕೊಟ್ಟು ಹೋಗ್ತಾ ಇದ್ದಾರೆ ಹಾಗೆ ಹಾಗಾಗಿ ಜ್ಞಾನದ ಫಲ ಏನಾಯ್ತೀಗ ಸರ್ವ ಅನಿಷ್ಟದ ನಿವೃತ್ತಿ ಸರ್ವ ಅನಿಷ್ಟದ ನಿವೃತ್ತಿ ಉಭಯ ವೃದ್ಧಿ ಆನಂದ ವೃದ್ಧಿ ಜ್ಞಾನ ವೃದ್ಧಿ ಆಗ್ತಕ್ಕಂತಹ ಒಂದು ಮಹಾಫಲದಿಂದ ಕೂಡಿದ್ದು ಜ್ಞಾನ ಕರ್ಮದಲ್ಲಿ ಇಂಥದ್ದಿಲ್ಲ ಹಾಗಾಗಿ ಈ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಇಂಥ ಒಂದು ವಿಲಕ್ಷಣವಾದ ಫಲವನ್ನ ಕೊಡ್ತಾ ಇದೆ ಆದ್ರಿಂದಾಗಿ ನಾವು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಸ್ವರ್ಗ ಸಂಪಾದನೆ ಮಾಡಲಿಕ್ಕೋಸ್ಕರ ಕರ್ಮವನ್ನು ಅನುಷ್ಠಾನ ಮಾಡಬಾರ್ದು ಇಷ್ಟು ವಿಲಕ್ಷಣವಾದ ಫಲ ಫಲ ಇದೆಯಪ್ಪ ತಸ್ಮ್ ಯೋಗಾಯುಜಸ್ವ ಅಂದ್ರೆ ಯೋಗ ಅಂದ್ರೆ ಜ್ಞಾನ ಮಾಡು ಯೋಗ ಕರ್ಮಸು ಕೌಶಲಂ ಏನ್ರಿ ಬಹಳ ಚೆನ್ನಾಗಿ ಹೇಳ್ತದೆ ಜಾಣತನ ಯಾವುದು ಅದು ಮೇಲ್ನೋಟಕ್ಕೆ ಇದೊಂದು ಬೇರೆ ಅರ್ಥ ಮೇಲ್ನೋಟದ ಅರ್ಥ ಬೇರೆ ಮುಂದರ್ಥ ಕೌಶಲಂ ಅಂದರೆ ಕರ್ಮದ ಮಧ್ಯದಲ್ಲಿ ಯಾವುದು ಕೌಶಲ ಅಂದರೆ ಕುಶಲನು ಮಾಡುವ ಕರ್ಮ ಬುದ್ಧಿವಂತನು ಮಾಡುವ ಕರ್ಮ ಜಾಣನು ಮಾಡುವ ಕರ್ಮ ಯಾವುದು ಅದು ಯೋಗವೇ ಜಾಣತನ ಬೇಕಷ್ಟೇ ಯೋಗ ಕರ್ಮಸು ಕೌಶಲಂ ನಾವು ಎಷ್ಟೋ ಕರ್ಮಗಳು ಮಾಡ್ತವೆ ಮಾಡ್ತೇವೆ ಆದರೆ ಅದು ಜ್ಞಾನಕ್ಕೆ ಸಾಧನವಾದ ಕರ್ಮ ಉಂಟಲ್ವಾ ಅದು ಸರ್ವಶ್ರೇಷ್ಠವಾಗಿದೆ ಜ್ಞಾನ ಬಿಟ್ಟು ಇನ್ನೇನು ನೀವು ಕರ್ಮ ಮಾಡಿದರೂ ಕೂಡ ಜ್ಞಾನದ ಉದ್ದೇಶ ಇಲ್ಲಾಂದರೆ ಅದು ನಿಕಷ್ಟ ಜ್ಞಾನಕ್ಕೋಸ್ಕರ ಏನು ಅನುಷ್ಠಾನ ಮಾಡ್ತೀರಿ ಕರ್ಮ ಅದು ನಿಜವಾದ ಯೋಗ ಅದು ರೋಗ ಅಲ್ಲ ಬೇರೆ ಎಲ್ಲ ರೋಗವೇ ಅದು ಯೋಗ ಆಗೋದಿಲ್ಲ ಅದು ಯಾಕೆಂದ್ರೆ ಕಾಮ್ಯಕರ್ಮ ಎಂಬುದು ಒಂದು ರೋಗವೇ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಬಹಳ ಒಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನೋಡಿ ಮನುಷ್ಯನು ಕರ್ಮ ಬಿಟ್ಟು ಕೂತ್ಕೊಳ್ಳಿಕ್ಕಾಗಲ್ಲ ಖಂಡಿತ ಬಿಟ್ಟು ಕೂತ್ಕೆ ನಹಿ ಕಚ್ಚಿತ್ ಕ್ಷಣಪಿ ಅದು ನಾನು ಮುಂದಿನ ಅಧ್ಯಾಯದಲ್ಲಿದೆ ಇಲ್ಲೇ ಸಂದರ್ಭ ಬಂತು ಹೇಳ್ತಾ ಇದ್ದೇನೆ ಮಹಿ ನಹಿ ಕಚ್ಚಿತ್ ಕ್ಷಣಮಿ ಜಾತು ತಿಷ್ಟತ್ಯಕರ್ಮ ಕೃತ್ ಕರ್ಮ ಬಿಟ್ಟು ಒಂದು ಕ್ಷಣವೂ ಇರುವುದಿಲ್ಲ ಮನುಷ್ಯ ಹಾಗರೆ ಕರ್ಮ ಬಿಟ್ಟು ಕೂತ್ಕೊಳ್ತೇನೆ ಅಂದರೆ ಸಾಧ್ಯವೇ ಇಲ್ಲ ಕರ್ಮ ಅನಿವಾರ್ಯ ನಹಿ ದೇಹಭತ ಶಕ್ಯಂ ಕೆಟ್ಟು ಕರ್ಮಾನ್ಯ ಸೇತ ಸರ್ವಾತ್ಮ ಕರ್ಮ ಬಿಟ್ಟು ಕೂತ್ಕೊಳ್ಳಿಕ್ಕಾಗುದಿಲ್ಲ ಕೊನೆಗೆ ಏನಾದರೂ ಇಲ್ಲ ಒಂದಾದರೂ ಮಾಡ್ತಾನ ಇಲ್ಲೋ ಏನು ಮಾಡ್ತಾನೆ ಹೇಳ್ರಿ ಮಾಡುದೇನೋ ಶ್ವಾಸೋಚ್ಛ್ವಾಸ ಆದರೂ ಮಾಡ್ತಾನಲ್ರಿ ಆಯ್ತು ಮುಗೀತು ಮತ್ತೆ ಒಂದು ಸದ್ಯ ಶ್ವಾಸ ತಗೊಂಡು ಇನ್ನೊಂದು ಸದ್ದಿ ಬಿಟ್ಟಾಗಿ ಎಷ್ಟು ಕ್ರಿಮಿಕೇತುಗಳು ಸಾಯ್ತವೇನೋ ಆಯ್ತು ಕೂತ್ಕೊಂಡಲ್ಲೇ ಹತ್ಯೆ ಮಾಡ್ತಾನೆ ಕರ್ಮ ಬಿಟ್ಟು ಕೂತ್ಕೊಳ್ಳಿಕ್ಕೆ ಎಲ್ಲಿಗೆ ಸಾಧ್ಯ ಹಾಗಾಗಿ ಮನುಷ್ಯ ಕರ್ಮ ಬಿಟ್ಟು ಕೂತ್ಕೊಳ್ಳಿಕ್ಕಾಗುದಿಲ್ಲ ಕೊನೆಗೆ ಏನೋ ಮಾಡಿ ಇನ್ನೊಂದೊಂದು ಗ್ಯಾರಂಟಿ ಮಾಡ್ತಾ ಇರ್ತಾನೆ ಯಾಕೆ ದೇವ್ರನ್ನ ಮರಿತಾನ ಅಲ್ವಾ ಸಾಕು ದೇವರು ಮರಿ ಸ್ಮರಣೆ ಮಾಡುವುದಿಲ್ಲ ಮರಿತಾನ ಇಲ್ಲ ಅಯ್ಯೋ ಅದಕ್ಕಿಂತ ದೊಡ್ಡ ಕರ್ಮ ಯಾವುದು ದೊಡ್ಡ ಪಾಪ ಕರ್ಮ ಅದು ದೇವ್ರನ್ನ ಮರಿದ್ರೂ ದೊಡ್ಡ ಪಾಪ ಕರ್ಮ ಮತ್ತೆ ಸುಮ್ಮನೆ ಕೂತ್ಕೊಂಡ್ರು ಕೆಟ್ಟ ದೇವ್ರನ್ನ ಮಾಡತ್ನ ಸುಮ್ಮನೆ ಕೂತ್ಕೊಂಡ ಬರ್ತಿದ್ದಾಗಿ ದೊಡ್ಡ ಪಾಪ ಉಂಟು ಶ್ವಾಸೋಚ್ಛಾಸ ಮಾಡ್ತಾನೆ ಇಲ್ಲ ರಾಜ್ಯಾಸ ಮಾಡಿದಾಗ ಎಷ್ಟು ತೊಂದರೆ ಆಗತ್ತೆ ಇಲ್ಲಿ ಆ ಕ್ರಿಮಿಕೀಟಗಳು ಎಷ್ಟು ಸತ್ತ ಹೋಗುತ್ತವೇನು ಹಾಗಾಗಿ ಮನುಷ್ಯ ಸರ್ವಾತ್ಮನ ಕರ್ಮ ಬಿಟ್ಟು ಕೂತ್ಕೊಳ್ಳಿಕ್ಕಾಗಲ್ಲ ಆದರೆ ನಾ ಪೂರ್ತಿ ಕರ್ಮವನ್ನು ಬಿಟ್ಟು ಉದ್ಧಾರ ಆಗ್ತೇನೆ ಕರ್ಮ ಬಂಧನ ತಪ್ಸ್ಕೊಳ್ತೇನೆ ಅಂದರೆ ಆಗೋದಿಲ್ಲ ಬಿಡ್ಲಿಕ್ಕಾಗಲ್ಲ ಹಿಂದೆ ಮಾಡಿದ ಕರ್ಮ ಇದ್ದೇ ಇರುತ್ತೆ ಅದನ್ನು ಅನುಭವಿಸ್ಬೇಕು ಎಷ್ಟೋ ಸಾವಿರಾರು ಮತ್ತೆ ಕರ್ಮ ಮಾಡ್ತಾನೆ ನೂರಾರು ಜನ್ಮಕ್ಕೆ ಬೇಕಾದ ಕರ್ಮವನ್ನು ಮಾಡಿಬಿಡ್ತಾನೆ ಹತ್ತಾರು ಜನ್ಮಕ್ಕೆ ಕರ್ಮ ಮಾಡ್ತಾನೆ ಮತ್ತೆ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಹುಟ್ಟುವಾಗ ಮತ್ತೆ ಅದು ರಕ್ತಬೀಜಾಸರ ನಂತರ ಹೊರಟು ಸೇರ್ಕೊಳ್ತಾ ಇರ್ತದೆ ವಿನಃ ಸರ್ವಾತ್ಮನ ಕರ್ಮಾನುಷ್ಠಾನವನ್ನು ದೂರ ಮಾಡಿಕೊಂಡು ಕರ್ಮ ಬಂದನಿಂದ ತರ್ಸ್ಕೊಳ್ತೇನೆ ಅಂದರೆ ಆಗೋದಿಲ್ಲ ಕರ್ಮ ಮಾಡಲೇಬೇಕು ಮಾಡಿದರೆ ಒಳ್ಳೆ ಕರ್ಮ ಮಾಡು ನೋಡಿ ಮಾತಿದೆ ಅದಕ್ಕೆ ನಾವು ದೊಡ್ಡ ಜಾನರು ಮಾಡ್ತಕ್ಕಂಥ ಕರ್ಮ ಕುಶಲ ಸಂಬಂಧಿ ಕೌಶಲ ಅಂದರೆ ಕರ್ಮ ಮಾಡಬೇಕು ಅದು ಅಂಟಬಾರದು ಯಾವಾಗಲೂ ಕರ್ಮ ಒಂದು ರೀತಿಯಾಗಿ ಅಂಟಿದಂತೆ ಅಂಟುತ್ತೆ ಕರ್ಮ ಮಾಡಬೇಕು ಅಂಟುಬಾರ್ದು ಅಂಟಬಾರದು ಇದು ಬುದ್ಧಿವಂತರು ಮಾಡ್ತಕ್ಕಂಥ ಕರ್ಮ ಕರ್ಮ ಮಾಡಿದ್ರೂ ಕೂಡ ಬಂಧನಕ್ಕೆ ಅದು ಬಂಧಕವಾಗದೇನೆ ಅದಕ್ಕೆ ಮೋಚಕವಾಗೋ ರೀತಿಯಲ್ಲಿ ಯಾರು ಮಾಡ್ತಾನೋ ಅವನು ಕುಶಲ ಅವನಿಗೆ ಸಂಬಂಧಪಟ್ಟ ಕರ್ಮ ಕೌಶಲ ಕರ್ಮ ಮಾಡಿಯೂ ಕೂಡ ಅದು ಬಂಧಕವಾಗದೆ ಮೋದವಾಗಬೇಕು ಆ ರೀತಿಯಾಗಿ ಕರ್ಮ ಮಾಡ್ತಾನೆ ಅವನು ಕುಶಲ ಅವನಿಗೆ ಸಂಬಂಧಪಟ್ಟ ಕರ್ಮ ಅದು ಯಾವುದು ಅಂದ್ರೆ ಅದು ಯೋಗವೇ ಫಲಸ್ನೇಹವನ್ನು ತರೆದು ಫಲಕ ಪರ ಸಂಕಲ್ಪವನ್ನು ತರದು ಪರಸ್ನೇಹವನ್ನು ತರದು ನಾನು ನನ್ನದು ಎಂಬ ಅಭಿಮಾನವನ್ನು ತರದು ತತ್ಕರ್ಮ ಹರಿತೋಷಂ ಸಾತ್ಯ ಹರಿಪ್ರೀತಿಕರ ಹರಿಪ್ರೀತಿಕರವಾಗಲಿ ಜ್ಞಾನ ಬರಲಿ ಭಕ್ತಿ ಬರಲಿ ಎಂಬ ಉದಾತ್ತ ಉದ್ದೇಶದ ಹಿಂದೆಗೆ ನಾಹುಂಕರ್ತ ಹರಿಕರ್ತ ಎಂಬ ಅನುಸಂಧಾನದೊಂದಿಗೆ ತತ್ಪೂಜಾ ಕರ್ಮಚಾಖಿಲಂ ಸರ್ವಂ ತದಾರಾಧನೇ ಭೂಯಾತ್ ಎಂಬ ಅನುಸಂಧದೊಂದಿಗೆ ನಮ್ಮ ನಮಗೆ ವರ್ಣಕ್ಕೆ ಆಶ್ರಮಕ್ಕೂಚಿತವಾದ ಕರ್ಮ ಅನುಷ್ಠಾನ ಏನಿದೆ ಅದೇ ಯೋಗ ಅದು ಈ ಸಂಸಾರ ರೋಗವನ್ನು ಆಚೆ ಮಾಡ್ತದೆ ಒಂದು ಅಂದರೆ ಬಹಳ ರೋಚಕವಾಗಿ ಹೇಳ್ತಾರೆ ಕರ್ಮದಲ್ಲಿ ಕೌಶಲ ಅಂದರೆ ಬುದ್ಧಿವಂತಿಕೆ ಏನು ಅಂದರೆ ಯೋಗ ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ ಎರಡು ಕರ್ಮಾನುಷ್ಠಾನ ಮಾಡುವಾಗ ಸ್ನೇಹ ಬೇಕೋ ಬೇಡವೋ ಬೇಕು ಬೇಕು ಬೇಡ ಕರ್ಮಾನುಷ್ಠಾನ ಮಾಡುವಾಗ ಫಲಸ್ನೇಹ ಬೇಡ ಭಗವತ್ ಸ್ನೇಹ ಬೇಕು ತದ್ರತ್ಯ ಸ್ವಭಾವತಃ ಪೇಜಾವ ಗುರುಗಳು ಯಾವಾಗಲೂ ಒಂದು ದೃಷ್ಟ ಅಂತ ಪೇಜಾವರ ಗುರುಗಳು ಹೇಳ್ತಾ ಇರ್ತಾರೆ ಹಲಸಿನನ್ನು ತಿನ್ನಬೇಕು ಹಲಸಿನ ನದ್ದು ಏನ್ರಿ ಮಾಧುರಿಯ ಸವಿ ಬೇಕು ಆದ್ರೆ ಹಲಸಿನ ಹಣ್ಣಿನ ಅನಿಷ್ಟ ಅಂಟು ಏನು ಹೇಳ್ತಾರೆ ಮಣ ಅದು ನಮಗೆ ಅಂಟಬಾರದು ನೋಡಿ ಹಲಸಿನ ಹಣ್ಣಿನ ಮಾಧುರಿಯ ಸವಿಯನ್ನು ಉಣಬೇಕು ಅದಿರತಕ್ಕಂಥ ಅಂಟು ನಮಗೆ ಅಂಟಬಾರದು ಅನಿಷ್ಟ ಅಂಟಬಾರದು ಇಷ್ಟ ಅಂಟಬೇಕು ಅದಕ್ಕೆ ಏನ್ ಮಾಡಬೇಕು ಹೇಳಬೇಕು ಎಣ್ಣೆ ಹಚ್ಕೊಂಡು ಸೊಳೆ ಬಿಡಿಸಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂಟು ಅಂಟುವುದಿಲ್ಲ ನಮಗೇನಾಗತ್ತೆ ಹಣ್ಣನ ಸ್ವಾದಿಷ್ಟ ನಾವು ಅನುಭವಿಸ್ತೇವೆ ಹಾಗೆ ಈ ಕರ್ಮ ಅಂದ್ರೆ ಅದು ಹಲಸಿನ ಹಣ್ಣಿನಿದ್ದ ಹಾಗೆ ನೀವು ಅದಕ್ಕೆ ಭಗವಂತನ ಸ್ನೇಹ ಭಗವಂತನ ಪ್ರೀತಿಯಾಗಲಿ ಅಂತ ಆ ಭಗವತ್ ಸ್ನೇಹ ಭಗವದ್ ಭಕ್ತಿ ಎಂಬ ತೈಲವನ್ನು ಹಚ್ಚಿಕೊಂಡು ಕರ್ಮ ಎಂಬ ಹಲಸಿನ ಹಣ್ಣು ಮುಟ್ಟಿದ್ರೆ ಅಲ್ಲಿ ಅರಿಷ್ಟವಾದ ಪ್ರತ್ಯ ಎಂಬ ಅಂಟು ಅಂಟುವುದಿಲ್ಲ ಕರ್ಮದ ಫಲಭೂತವಾದ ಆ ಜ್ಞಾನ ಮಾಧುರ್ಯ ಆ ಮೋಕ್ಷದ ಆನಂದ ಮಾಧುರ್ಯವನ್ನ ನೀವು ಸರಿತೀರಿ ಅದು ಬಿಟ್ಟು ನೀವು ಫಲಸ್ನೇಹವನ್ನು ಹಂಚಿಕೊಂಡ್ರೆ ಅಂಟಿಕೊಂಡ್ರೆ ಬಹಳ ಅಪಾಯ ಏನ್ರಿ ಹಲಸಿನ ಹಣ್ಣು ತಿನ್ನುವಾಗ ಎಂತ ಎಣ್ಣೆ ಹಚ್ಕೊಳ್ಬೇಕ್ರಿ ಹೇಳ್ರಿ ತೆಂಗಿನ ಎಣ್ಣೆ ಹಚ್ಕೊಳ್ಳೋದು ಬಿಟ್ಟು ಹೋಗಿ ಹೋಗಿ ಸೀಮೆ ಹಣ್ಣು ಹಚ್ಕೊಂಡ್ರೆ ಏನಾಗತ್ತೆ ಹಾಗಾದ ಸೀಮೆ ಹಣ್ಣು ಹಚ್ಚ ಸೀಮೆ ಎಣ್ಣೆ ಹಚ್ಕೊಳ್ಬೇಡಿ ಆಗ ನಾವು ಕರ್ಮ ಅನುಷ್ಠಾನ ಪರಿಸರಾನು ತಿನ್ನುವರು ಸೀಮೆ ಸೀಮೆ ಎಣ್ಣೆ ಹಚ್ಕೊಳ್ಬಾರ್ದು ನಾವೀಗ ಸೀಮೆ ಎಣ್ಣೆ ಹಚ್ಕೊಳ್ತಾ ಇದ್ದೇವೆ ಕರ್ಮಾನುಷ್ಠಾನ ಮಾಡುವಾಗ ಪರಸ್ನೇಹ ಅದು ಸೀಮೆಹಣ್ಣೆ ಅದು ಹಚ್ಕೊಳ್ಬಾರ್ದು ಕೈಗಿನ ಎಣ್ಣೆ ಹಚ್ಕೊಳ್ಬೇಕು ಅದು ಭಗವಂತನ ಸ್ನೇಹ ಅದು ಬಿಟ್ಟು ಅದಕ್ಕೆ ಹೇಳ್ತಾರೆ ತದ್ರ ತೈವ ಸ್ವಭಾವತಃ ಭಗವಂತನ ಮೇಲೆ ಪ್ರೀತಿಯಿಂದ ಮಾಡಿ ಅದು ನಿಮಗೆ ತಾರಕವಾಗತ್ತೆ ಅಂತ ಹೇಳ್ತಾರೆ ಯೋಗ ಕರ್ಮಸು ಕೌಶಲಂ ಹಾಗೆ ಯೋಗದಲ್ಲಿ ಕರ್ಮದಲ್ಲಿ ಯೋಗ ಅಂದ್ರೆ ಅದು ಬೇಕು ಅದು ಶ್ರೇಷ್ಠತಾ ಸಂಪಾದಕವಾಗಿದೆ ಅದು ಕೌಶಲ ಬುದ್ಧಿವಂತಿಕೆ ಏನದು ಯೋಗ ಪ್ರೀತಿ ತಥಾ ಸ್ನೇಹ ಪ್ರೇಮ ಬಂಧ ವಿರ್ಯತೆ ಯೋಗ ಬದಕ್ಕೆ ನಾನಿಲ್ಲಿ ಅರ್ಥ ಮಾಡುದು ಒಳ್ಳೆ ಉದಾತ್ತವಾದ ಯುದ್ಧತೆ ಅನೇನೆ ಇತಿ ಯೋಗ ಭಗವಂತನಿಂದ ನಾವು ಕೂಡಿಕೊಳ್ತೇವೆ ಯಾವುದ್ರಿಂದ ಭಗವಂತನನ್ನು ಕೂಡಿಕೊಳ್ಳಿಕ್ಕೆ ಯಾವುದು ಉಪಾಯ ಅದೇ ಯೋಗ ಅದ್ಯಾವುದು ಫಲ ಸ್ನೇಹ ಅಲ್ಲ ಭಗವಂತನ ಸ್ನೇಹ ಹಾಗಾಗಿ ಕರ್ಮದಲ್ಲಿ ಜಾಣತನ ಯಾವುದು ಅಂದ್ರೆ ಸ್ನೇಹ ಮಾಡುದು ಯಾರಲ್ಲಿ ಭಗವಂತನಲ್ಲಿ ಸ್ನೇಹ ಮಾಡುದು ವಿನಃ ಫಲದಲ್ಲಿ ಸ್ನೇಹ ಮಾಡುವುದಲ್ಲ ಇದು ಈ ವ್ಯಾಖ್ಯಾನದಲ್ಲಿ ಇಲ್ಲ ಹೀಗೆ ಒಂದು ಅರ್ಥ ಹೇಳಬಹುದು ಅಂತ ನಾನು ಇದನ್ನು ಹೇಳಿದ್ದೇನೆ ವ್ಯಾಖ್ಯಾನದಲ್ಲಿ ಯೋಗ ಅಂದ್ರೆ ಕರ್ಮಾನುಷ್ಠಾನ ನಿಷ್ಕಾಮನೆಯಿಂದ ಮಾಡುವುದಂತ ಯೋಗ ಅಂದರೆ ಭಗವಂತನ ಸ್ನೇಹ ಅದನ್ನು ಮಾಡಿದರೆ ಅದು ನಮಗೆ ತಾರಕವಾಗತ್ತೆ ಅದೇ ಬುದ್ಧಿವಂತಿಕೆ ಅದೇ ಜಾಣತನ ಇದು ಅದು ಭಾಗವತ ತಾತ್ಪರ್ಯದಲ್ಲಿ ಯೋಗ ಎಂಬ ಶಬ್ದಕ್ಕೆ ಸ್ನೇಹ ಅಂತ ಹೇಳಿದ್ದಾರೆ ಯಾವುದರಿಂದ ನಾವು ಯಾ ಯಾವ ಸ್ನೇಹ ಮಾಡಿದರೆ ನಾವು ದೇವರನ್ನು ಕೂಡಿಕೊಳ್ತೇವೋ ಅಂತಹದ್ದು ಯೋಗ ಅದು ಭಗವ ಸ್ನೇಹವೇವನ ಪರಸ್ನೇಹ ಅಲ್ಲ ಹಾಗಾಗಿ ಅದು ಬುದ್ಧಿವಂತಿಕೆ ಕರ್ಮ ಮಾಡುವಾಗ ಹಲಸಿನನ್ನು ತಿನ್ನುವಾಗ ಹೀಮೆಯಣ್ಣ ಹಚ್ಚಿಕೊಳ್ಳದೇನೆ ತೆಂಗಿನ ಹಚ್ಚಿಕೊಳ್ಳೋದು ತೆಗೆದು ಬುದ್ಧಿವಂತಿಕೆಯೋ ಅದೇ ರೀತಿಯಾಗಿ ಕರ್ಮ ಎಂಬ ಹಲಸಿನ ಹಣ್ಣನ್ನು ನಾವು ಹಿಡಿದಾಗ ಹೀಮೆಯಣ್ಣನೆಯಂತೆ ಇರತಕ್ಕಂತಹ ಪರಸ್ನೇಹವನ್ನು ಹಚ್ಚಿಕೊಳ್ಳದೇನೆ ತೆಂಗಿನೆಣ್ಣೆಯಂತೆ ಇರತಕ್ಕಂತಹ ಭಗವತ್ ಸ್ನೇಹವನ್ನು ಹಚ್ಚಿಕೊಂಡು ಮಾಡಬೇಕು ಕರ್ಮಜ ಬುದ್ಧಿ ಯುಕ್ತಾ ಹಿ ಫಲಂ ತಕ್ತ ಮನೀಷಿಣ ಜನ್ ಜನ್ಮಬಂಧ ವಿ ನಿರ್ಮುಕ್ತ ಪದಂಗ್ತನಾ ಮಹಂ ಅಂತ ಹೇಳ್ತಾರೆ ಜ್ಞಾನ ಸಾಧನ ಯಾವುದು ಜ್ಞಾನದ ಫಲ ಯಾವುದು ಎರಡನ್ನೂ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಏನಂದ್ರೆ ಯಾರು ಕರ್ಮಜಂ ಫಲಂ ತೆಕ್ವ ಕರ್ಮದ ಫಲವನ್ನು ಬಿಡಬೇಕು ಅಂದರೆ ಕರ್ಮದ ಫಲವನ್ನು ಬಿಡಬೇಕು ಅಂತ ಹೇಳಿಬಿಟ್ರೆ ಕರ್ಮದ ಫಲ ನನಗೆ ಬರಲಿ ಇಂಥ ಕರ್ಮದ ಫಲಕ್ಕೋಸ್ಕರ ನಾನು ಕರ್ಮ ಮಾಡ್ತೇನೆ ಎಂಬಂತಹ ಸಂಕಲ್ಪವನ್ನ ತ್ಯಾಗ ಮಾಡಬೇಕು ಕಾಮನೆಯನ್ನೂ ಮಾಡಬೇಕು ಇಂಥ ಕರ್ಮ ಫಲ ಸಿದ್ಧಿಗೋಸ್ಕರ ಇಂಥ ನನಗೆ ಸ್ವರ್ಗ ಸಿದ್ಧಿ ಅರ್ಥ ಹೇಳ್ತೇವಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಸಕುತುಂಬಕ ಎಲ್ಲ ಶುರುವಾಗತ್ತೆ ಆಯುರ ಆರೋಗ್ಯ ಸರ್ವ ಸಮೃದ್ಧ್ಯರ್ಥ ಅಂತ ಈ ಸಂಕಲ್ಪ ಮಾಡುವ ಇದೆಲ್ಲ ಸೇರ್ಕೊಂಡ್ಬಿಡುತ್ತೆ ಇದು ಸೇರಬಾರ್ದು ಮನಸ್ಸಲ್ಲಿ ಅದು ಬರಲಿ ಅಂತ ಕಾಮನೆ ಇರಬಾರ್ದು ಸಂಕಲ್ಪದಲ್ಲಿಯೂ ಕೂಡ ಅದನ್ನು ಸೇರಿಸಬಾರದು ಹೀಗೆ ಕರ್ಮ ಫಲ ಸಂಕಲ್ಪವನ್ನು ಮಾಡಬಾರದು ಅದನ್ನು ತ್ಯಾಗ ಮಾಡಿ ಭಗವದರ್ಪಣ ಬುದ್ಧಿಯಿಂದ ಯಾರು ಕರ್ಮಾನುಷ್ಠಾನ ಮಾಡ್ತಾರೋ ಅವರು ಬುದ್ಧಿವಂತರಾಗ್ತಾರೆ ಅಂದರೆ ಶಾಸ್ತ್ರದಿಂದ ಬಂದ ಶಾಸ್ತ್ರ ಅವರಿಗೆ ಸರಿಯಾಗಿ ಭಗವಂತನ ಜ್ಞಾನ ಬರುತ್ತೆ ಯಾಕಂದ್ರೆ ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ಅಂತಃಕರಣ ಶುದ್ಧಿಯಾಗಿ ಕೆಲವರು ಏನಾಗುತ್ತೆ ದೊಡ್ಡ ಪ್ರಾಬ್ಲಮ್ ಇದೆ ತಮಾಷೆ ಅಲ್ಲ ಏನು ಕೇಳಿದರೂ ಕೂಡ ಅದಕ್ಕೆ ಎಫೆಕ್ಟ್ ಆಗಲ್ಲ ಯಾಕೆ ಅಂದರೆ ಕರ್ಮ ಅನುಷ್ಠಾನ ಮಾಡಿಲ್ಲ ಅಂದರೆ ಏನು ಓದಿದ್ರೂ ಸರಿಯಾದ ಜ್ಞಾನ ಬರಲ್ಲ ಅವರಿಗೆ ಯಾಕೆ ಬರಲ್ಲ ಅಂದ್ರೆ ಅಂತಃಕರಣ ಎಂಬುದು ಕಲುಷಿತವಾಗಿದೆ ಒಂದು ದೃಷ್ಟಾಂತ ಕೂಡ ಅಲ್ಲ ಸುಮ್ಮನೆ ಹೇಳೋದಕ್ಕೆ ತಪ್ಪಿದುಕೊಳ್ಬೇಡಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅದಕ್ಕೆ ಮದುವೆ ಪಾತ್ರ ತೊಳೆಯುವ ಕೆಲಸ ಮಾಡಬೇಕು ಅಂತಃಕರಣ ಎಂಬುದು ಪಾತ್ರ ಈ ಅಂತಃಕರಣ ಎಂಬ ಪಾತ್ರೆಯನ್ನ ತೊಳೆಯುವುದು ಯಾವುದರಿಂದ ನೀರು ಯಾವುದರಿಂದ ತೋ ಏನ ಜೀವಾನ್ ಎಸ್ಯ ಭೂಮ್ಯಾನ್ ತಕ್ಕಿನ್ನ ಪೋಮಾತರಿಶ್ವಾದದಾತಿ ಎಂಬಲ್ಲಿ ಉಪನಿಷತ್ತಿನಲ್ಲಿ ಸತ್ಕರ್ಮವನ್ನು ಏನಂತ ಕರೀತಾರೆ ನೀರು ಅಂತ ಕರೆದು ಸತ್ಕರ್ಮವನ್ನು ನೀರು ಅಂತ ಕರೆದು ಅದು ಯಾವುದನ್ನು ಶುದ್ಧಿ ಮಾಡುವ ನೀರು ಅಂದರೆ ನಮ್ಮ ಅನಾದಿ ಕಾಲದ ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಲಿಕ್ಕೆ ಅದನ್ನು ತೊಳೆಲಿಕ್ಕೆ ಬೇಕಾದ ನೀರು ಅದಕ್ಕೆ ಉಪನಿಷತ್ತಿನಲ್ಲಿ ಬಹಳ ತಡೆಯಲ್ಲಿ ಕರ್ಮವನ್ನು ನೀರು ಅಂತ ಕರೀತಾರೆ ತೋ ಏನ ಜೀವ ತತ್ಮಿನ್ನಪ್ಪು ಅಂತ ಅದು ನೀರು ಇನ್ನೂ ಹೇಳ್ತಾರೆ ಯೋಗಿನ ಕರ್ಮ ತರುವಂತಿ ಸಂಗಂತೋ ಆತ್ಮಶುದ್ಧಿಗೋಸ್ಕರ ಯೋಗಿಗಳು ಕರ್ಮ ಮಾಡ್ತಾರೆ ಆತ್ಮಶುದ್ಧಿಗೆ ಅಂತಃಕರಣ ಶುದ್ಧಿಗೆ ಅದು ಅದು ನೀರು ಅಂತ ಹಾಗಾಗಿ ಈ ನೀರಿನಿಂದ ಮೊದಲು ನಮ್ಮ ಮನಸ್ಸನ್ನು ತೊಳಿಬೇಕು ಅಲ್ಲಿ ಪಾಪಕರ್ಮ ಇರುತ್ತೆ ರಾಗದ್ವೇಷ ಇರುತ್ತೆ ಎಲ್ಲ ಪಡೆ ತುಂಬಿಕೊಂಡಿರುತ್ತೆ ಸತ್ಕರ್ಮ ಅನುಷ್ಠಾನ ಮಾಡಿ ಅದನ್ನು ಕೃಷ್ಣಾರ್ಪಣೆ ಬಿಟ್ಟಿವೆ ಪ್ರಾಣದೆಯವರು ಆ ಪರಮಾತ್ಮನಿಗೆ ಅವನಿಗೆ ನಮ್ಮ ಕರ್ಮ ಎಂಬ ಜಲವನ್ನು ಪರಮಾತ್ಮನಿಗೆ ಅರ್ಪಣ ಮಾಡ್ತಾರಂತೆ ಪರಮಾತ್ಮನಿಗೆ ನಮ್ಮ ಕರ್ಮ ಜಲ ಅರ್ಪಣ ಆದಾಗ ಶುದ್ಧಿ ಆಗಲು ನಾವು ಅವನಿಗೆ ಅಭಿಷೇಕ ಅಭಿಷೇಕ ಯಾರಿಗೋ ಶುದ್ಧರಾಗಲು ಯಾರು ಪ್ರಾಣದೇವರು ನಮ್ಮ ಕರ್ಮ ಜಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಸಮರ್ಪಣ ಮಾಡ್ತಾರೆ ಅವನಿಗೆ ಹೋಗಿ ತಲುಪಿದರೆ ನಮ್ಮ ಕರ್ಮ ಅಭಿಷೇಕ ಮಾಡಿದಾಗ ಪ್ರಾಣವೇ ರೋಗಿ ತರಿಸ್ತಾರಂತೆ ತಸ್ಮಿನ್ನಪ್ಪೋ ಮಾತರಿಸ್ವಾಗದ ಹಾಕಿ ನಾವು ಶುದ್ಧಿಯಾಗುತ್ತೆ ನಮ್ಮ ಅಂತಃಕರಣ ಶುದ್ಧಿ ಈ ಅಂತಃಕರಣ ಶುದ್ಧವಾದ ಅಂತಃಕರಣದಲ್ಲಿ ಶಾಸ್ತ್ರಜನಿತವಾದ ಜ್ಞಾನವನ್ನು ತುಂಬಿಸಿಕೊಂಡ್ರೆ ಅದು ಆ ಜ್ಞಾನ ಕ್ರಮೇಣ ಎಲ್ಲಿ ಪರಿವರ್ತನಾಗುತ್ತೆ ವೈರಾಗ್ಯ ಎಂಬ ಹೆಪ್ಪನ್ನು ಹಾಕಿ ಇದು ಶುದ್ಧವಾದಂತಹ ಇದು ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಸಂತಪ್ತವಾಗಿರಬೇಕು ಈ ಮನಸ್ಸು ಆದರೆ ಭಗವಂತನ ಕಾ ಕರ್ಮ ಜಲದಿಂದ ಅದು ಶುದ್ಧವಾಗಿರಬೇಕು ಪಾತ್ರ ಏನಾಗಿರಬೇಕು ಶುದ್ಧ ಆಗಿರಬೇಕು ಶಾಸ್ತ್ರಜ್ಞಾನದ ಕ್ಷೀರ ಅಲ್ಲಿ ತುಂಬಬೇಕು ಆದರೆ ಅದು ಬಿಸಿ ಆಗಿರಬೇಕು ಪಾತ್ರ ಏನಾಗಿರಬೇಕ್ರಿ ಬಿಸಿಯಾದ ಬಿಸಿಯಾದ ಪಾತ್ರೆಗೆ ಹಾಲು ತುಂಬಿಸಿ ಮತ್ತೇನಾಗಬೇಕು ಹೇಳಿ ಹಾಲು ಬಿಸಿ ಮಾಡಬೇಕು ಬರೋ ಬಿಸಿ ಹಾಕಿದ್ರೆ ಏನು ಹಾಕ್ಬೇಕು ಹೆಪ್ಪ ಹಾಕಬೇಕು ಹೆಪ್ಪಾಕಿದ ನಂತರ ಏನಾಗತ್ತೆ ಮೊಸರಾಗಿ ಮತ್ತೆ ಏನಾಗತ್ತೆ ಬೆಣ್ಣೆ ಆಗತ್ತೆ ಆಗ ಬೆಣ್ಣೆ ತಗೊಳ್ಳಿಕ್ಕೆ ಕೃಷ್ಣ ಬರ್ತ ಹಾಗಾಗಿ ಏನಾಗಬೇಕು ಅಂದರೆ ಹೊಲಸು ಪಾತ್ರೆಯಲ್ಲಿ ಹಾಲು ಹಾಕಿದ್ರೆ ಗಬ್ಬುನಾಥ ಬರುತ್ತೆ ಕೆಟ್ಟು ಅಂದ್ರೆ ಯಾರು ಸತ್ಕರ್ಮ ಜಲದಿಂದ ಅಂತಃಕರಣವನ್ನು ಶುದ್ಧಿಗೊಳಿಸುವುದಿಲ್ಲ ಅಂಥವರು ಶಾಸ್ತ್ರವನ್ನು ತಮ್ಮ ಅಂತಃಕರಣ ಪಾತ್ರೆಯಲ್ಲಿ ತುಂಬಿಕೊಂಡ್ರೆ ಶಾಸ್ತ್ರ ಕ್ಷೀರದಿಂದ ಅದು ಗಬ್ಬುನಾಥ ಬರುತ್ತೆ ಆ ಕ್ಷೀರ ಒಡೆದು ಹೋಗಿಬಿಟ್ಟು ಗಬ್ಬುನಾಥ ಬರುತ್ತೆ ಅಂದ್ರೆ ಅಲ್ಲಿ ಅಹಂಕಾರ ಎಂಬ ಗಬ್ಬುನಾಥ ಬರುತ್ತೆ ಇದನ್ನ ಭಗವಂತನಲ್ಲಿ ಪ್ರೀತಿಯೆಲ್ಲ ಧರಿಸಿ ಬರಲ್ಲ ಆ ಪರಿಮಳ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅಂತಃಕರ್ಣ ಶುದ್ಧಿಯನ್ನು ಮಾಡಿಕೊಂಡು ಆ ಅಲ್ಲಿ ಜ್ಞಾನ ಕ್ಷೀರವನ್ನು ತುಂಬಿಕೊಂಡಾಗ ನಾನಾ ವಿಧವಾದ ಸಂಸಾರ ದುಃಖದಿಂದ ಮನಸ್ಸು ಸಂತಪ್ತವಾಗಿ ಬಿಸಿ ಪಾತ್ರ ಆದರೆ ಶುದ್ಧವಾಗಿದೆ ಆ ಪಾತ್ರದಲ್ಲಿ ಹಾಲು ಹಾಕಿದರೆ ವೈರಾಗ್ಯ ಎಂಬಂತಹ ಸಂಯೋಜ ಆದಾಗ ಅದು ಆ ಜ್ಞಾನ ಕ್ಷೀರ ಮೊಸರಾಗಿ ಕೊನೆಗೆ ಬೆಣ್ಣೆ ಆಗ್ತದೆ ಯಾವ ಬೆಣ್ಣೆ ಭಕ್ತಿ ಎಂಬ ಬೆಣ್ಣೆ ಆಗ್ತದೆ ಆ ಭಕ್ತಿ ಎಂಬ ಬೆಣ್ಣೆಯನ್ನ ಸಹಜವಾಗಿ ತಗೊಳ್ಳಿಕ್ಕೆ ಓಡಿ ಬರ್ತಾನೆ ನವನೀತ ಚೋರನಾದ ಕೃಷ್ಣ ಅದಕ್ಕೋಸ್ಕರವೇ ಅಂತಃಕರಣ ಶುದ್ಧಿ ಎಂಬುದು ಅವಶ್ಯಕ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ ಕರ್ಮ ನಿಂದ ಅನುಷ್ಠ ನಾವು ಕರ್ಮದ ಫಲವನ್ನು ತ್ಯಾಗ ಮಾಡಿ ನಾವು ನಿಜವಾಗಿಯೂ ಕೂಡ ಆ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಸತ್ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ಬುದ್ಧಿ ಪುಟ್ಟ ಶಾಸ್ತ್ರದ ಸರಿಯಾದ ತಿಳುವಳಿಕೆ ಬರುತ್ತೆ ಶಾಸ್ತ್ರದ ಸರಿಯಾದ ತಿಳುಕೊಳಿಕೆ ಬಂದ ನಂತರ ಅವನು ಮನೀಷ ಅಂದ್ರೆ ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಪರೋಕ್ಷ ಜ್ಞಾನಿ ನಂತರ ಜನ್ಮ ಕರ್ಮ ಬಂಧನದಿಂದ ಪೂರ್ಣವಾಗಿ ವಿಮುಕ್ತಿಯನ್ನು ಪಡಿತಾನೆ ಹಾಗಾದರೆ ಕರ್ಮಾನುಷ ಅಂದ್ರೆ ಜ್ಞಾನಕ್ಕೆ ಸಾಧನ ಪರತ್ಯಾಗ ಮಾಡಿ ಕರ್ಮಾನುಷ್ಠಾನ ಜ್ಞಾನದ ಫಲ ಜನ್ಮ ಕರ್ಮ ಬಂಧನದಿಂದ ಮುಕ್ತಿ ಇಷ್ಟು ಹೇಳ್ತಾನೆ ಸರಿ ರೀ ಯಾರಾದರೂ ಕೇಳ್ತಾರಲ್ರಿ ಯಾಕೆಂದ್ರೆ ಮನುಷ್ಯನಿಗೆ ಕರ್ಮ ಮಾಡೋದಂದ್ರೆ ಅಷ್ಟಕ್ಕಷ್ಟೇ ಕಾಯಕ್ಲೇಶ ಯಾರೂ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅಲ್ಲ ಅದು ಹೌದಲ್ಲ ಕಾಯಕ್ಲೇಶಕರವಾದದ್ದು ಅದಕ್ಕೋಸ್ಕರ ಸಹಜವಾಗಿ ಕೇಳ್ತಾನೆ ಇಂತಹ ಕರ್ಮಾನುಷ್ಠಾನ ಫಲವನ್ನು ತ್ಯಾಗ ಮಾಡಿ ನಾನು ನನ್ನದೆಂಬ ಅಹಂಕಾರ ಕರ್ತೃತ್ವ ಅಭಿಮಾನವನ್ನು ತ್ಯಾಗ ಮಾಡಿ ಫಲಸ್ನೇಹ ಕರ್ತೃತ್ವದ ದುರಭಿಮಾನ ಇದು ಒಂದು ಸಂಘ ಇದನ್ನೆಲ್ಲ ಕಳಿಸಿಕೊಂಡು ಭಗವದ ಪ್ರೀತಿಗೋಸ್ಕರ ನಾವು ಮಾಡತಕ್ಕಂತಹ ಈ ಕರ್ಮಾನುಷ್ಠಾನ ಈ ಯೋಗ ಇದು ಜ್ಞಾನಕ್ಕೆ ಉಪಾಯ ಇದು ಕರ್ಮ ಯೋಗ ಇದು ಎಲ್ಲಿವರೆಗೆ ಮಾಡಬೇಕ್ರಿ ಸ್ವಲ್ಪ ಹೇಳ್ರಿ ಇದಕ್ಕೆ ಅವಧಿ ಎಷ್ಟು ಎಲ್ಲಿವರೆಗೆ ಮಾಡಬೇಕು ಎಂಬ ಪ್ರಶ್ನೆ ಬಂದರೆ ನೋಡಿ ಮನಸ್ಸಿನಲ್ಲಿ ಕೊಳೆ ಎಲ್ಲಿವರೆಗೂ ಹೋಗುವುದಿಲ್ಲವೋ ಅಲ್ಲಿವರೆಗೂ ಮಾಡಬೇಕು ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂಟಾತಿ ನಿರ್ವೇದಂ ಶ್ರೋತವ್ಯ ಶುತಿಯ ಚ ಫಲಕಾಮನವನ್ನು ಬಿಟ್ಟು ಈಶ್ವರ ಆರಾಧನಾ ರೂಪದಲ್ಲಿ ನಾ ಮಾಡ್ತಕ್ಕಂಥ ಕರ್ಮ ಅದು ಜ್ಞಾನಾರ್ಥಿಯವನ್ನು ಎಲ್ಲಿವರೆಗೆ ಮಾಡಬೇಕು ಅಂದರೆ ನಿನ್ನ ಬುದ್ಧಿ ಅರ್ಥಾತ್ ನಿನ್ನ ಅಂತಃಕರಣ ಮೋಹವನ್ನು ಅದೊಂದು ಕೊಳೆ ಅದನ್ನು ಬಿಡಬೇಕು ಅದನ್ನು ಮೀರಿ ನಿಲ್ಲಬೇಕು ಆ ಕೊಳೆ ಇರಬಾರದು ಮೋಹ ಕಲೆ ಅಂದರೆ ತಪ್ಪು ತಿಳುವಳಿಕೆ ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ಅದೇ ಮನಸ್ಸಲ್ಲಿರುವಂಥ ಅಂತಃಕರಣದ ಕೊಳೆ ಅದನ್ನು ಮೀರಿ ನಿಲ್ಲಬೇಕು ಅದನ್ನು ಬಿಡಬೇಕು ನಿನ್ನ ಮನಸ್ಸಿನಲ್ಲಿ ನಿತ್ಯಾಜ್ಞಾನ ಹೋಗಬೇಕು ನಿನ್ನ ಅಂತಃಕರ್ಣದಿಂದ ಮತ್ತೆ ಯಾವಾಗ ಹೋಗುತ್ತೆ ಆಗ ನೀನು ಮಾಡಿದ ಕರ್ಮದ ಶ್ರೋತವ್ಯಸ ಸುತಚಿತ ನೀನು ಹಿಂದೆ ಕೇಳಿದ್ದು ಇನ್ನು ಕೇಳಿರುವ ಅಂದ್ರೆ ಎಲ್ಲ ಕರ್ಮದ ಒಂದು ಫಲವನ್ನ ನೀನು ಹೊಂದಿದ ಹಾಗೆ ಅಂದ್ರೆ ಅರ್ಥ ಏನಾಯಿತು ನಿನ್ನ ಅನ್ಯತಾ ಜ್ಞಾನ ಹೋಗುವ ತನಕ ತಪ್ಪು ತಿಳುವಳಿಕೆ ದೇವರ ಬಗ್ಗೆ ನಿನಗೆ ಬಂದಿತ್ತು ಅದು ಹೋಗುವ ತನಕ ಕರ್ಮಾನುಷ್ಠಾನ ಮಾಡಬೇಕು ಆಗ ಅದು ನಿಜವಾಗಿ ನಿನ್ನ ಕರ್ಮದ ಅನುಷ್ಠಾನಕ್ಕೆ ನೀನು ಮಾಡಿದ ಕರ್ಮಾನುಷ್ಠಾನಕ್ಕೆ ಬಲ ಬಂದ ಹಾಗು ಅಲ್ಲಿವರೆಗೆ ಮಾಡ ಫಲ ಬರುವ ತನಕ ಮಾಡ್ಬೇಕು ಅನ್ಯಥಾ ಜ್ಞಾನ ತಪ್ಪು ತಿರುವಳಿಕೆಂಬ ಕೊಲೆ ಹೋಗುವ ತನಕ ಕರ್ಮ ಸ್ನಾನ ಮಾಡಬೇಕು ಸ್ನಾನ ಎಲ್ಲಿವರೆಗೆ ಎಷ್ಟು ಹೊತ್ತ ನೋಡಬೇಕು ಕೊಲೆ ಹೋಗುವ ತನಕ ಸ್ನಾನ ಮಾಡಬೇಕು ಹಾಗೆ ಕರ್ಮಾನುಷ್ಠಾನ ರೂಪವಾದ ಸ್ನಾನ ಅದು ಎಲ್ಲಿವರೆಗೆ ಮಾಡಬೇಕಂದ್ರೆ ಕೊಲೆಗೆ ಹೋಗುವ ತನಕ ಅಂದರೆ ನಮಗೆ ಪಕ್ಕ ಅರ್ಥ ಆಗೋಲ್ಲ ಅದು ಏನು ಅಂತ ಅದನ್ನು ಬಿಡಿಸಿ ಹೇಳ್ತಾರೆ ನೋಡ್ರಿ ಮೋಕ್ಷಕ್ಕೆ ಕಾರಣವಾದದ್ದು ಭಗವಂತನ ಅಪರೋಕ್ಷ ಜ್ಞಾನ ಅದಕ್ಕೆ ಕಾರಣವಾದದ್ದು ನಾನು ಭಗವಂತನ ಆರಾಧನಾ ರೂಪದಲ್ಲಿ ಫಲದಾಸೆಯನ್ನು ತೊರೆದು ನಾವು ಮಾಡ್ತಕ್ಕಂಥ ಕರ್ಮಾನುಷ್ಠಾನ ಅದೇ ಯೋಗ ಆದರೆ ಅದು ನೇರವಾಗಿ ಜ್ಞಾನಕ್ಕೆ ಸಾಧನವಾದದ್ದು ಯಾವುದು ಕರ್ಮ ಅಲ್ಲ ನೇರವಾಗಿ ನಾವು ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ಪ್ರವಚನಕ್ಕೆ ಬರೋಲ್ಲ ನಾವು ಆಚಾರ್ಯ ಸ್ವಾಮಿಗಳು ನೀವೇನು ಹೇಳಿದ್ದು ಕರ್ಮಣ ಜ್ಞಾನ ಮಾತನೋತಿ ಅಂತ ಕರ್ಮಾನುಷ್ಠಾನ ಮಾಡಿದ್ರೆ ಜ್ಞಾನ ಬರುತ್ತೆ ಹಾಗಾಗಿ ನಾವು ಗುರುಮುಖದಿಂದ ಶಾಸ್ತ್ರ ಶ್ರವಣ ಮಾಡಲ್ಲ ಚಿಂತನ ಮಾಡೋಲ್ಲ ದೇವರ ಧ್ಯಾನ ಮಾಡೋಲ್ಲ ನೀವೇ ಹೇಳಿದ್ದೀರಿ ಕರ್ಮ ಮಾಡಿದರೆ ಜ್ಞಾನ ಬರುತ್ತೆ ಅಂತ ಹಾಗಂತ ಹೇಳ್ಕೊಂಡು ಕರ್ಮ ಮಾಡ್ತಾ ಕುತ್ಕೊಂಡು ಶಾಸ್ತ್ರ ಶ್ರವಣ ಮನನಾದಿಗಳನ್ನು ಮಾಡಲಿಲ್ಲ ಅಂದ್ರೆ ನಿಮಗೆ ಜ್ಞಾನ ಬರಲ್ಲ ಮತ್ತೆ ನೀವು ಹೇಳ್ತೀರಿ ಜ್ಞಾನ ಸಾಧನ ಅಂತ ನಿಜವಾಗಿಯೂ ನೇರವಾಗಿ ಜ್ಞಾನಕ್ಕೆ ಸಾಧನವಾದದ್ದು ಶ್ರವಣ ಮನನ ನಿಧಿ ಶ್ರವಣ ಅಂದ್ರೇನು ನಮಗೇನು ಅಲ್ಲಿ ಅಜ್ಞಾನ ಇರುತ್ತೆ ಏನೇನು ದೇವರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ ಅಜ್ಞಾನ ಶ್ರವಣ ಗುರುಮುಖದಿಂದ ಶ್ರವಣ ಮಾಡಿದಾಗ ಅಜ್ಞಾನ ಹೋಗುತ್ತೆ ಆದರೆ ಶ್ರವಣ ಮಾಡಿದರೆ ಅಜ್ಞಾನ ಹೋಗುತ್ತೆ ಆದರೆ ಅವರು ಹೀಗೆ ಹೇಳ್ತಾರಲ್ಲ ಇವರು ಈ ಆಚಾರ ಹೀಗೆ ಹೇಳ್ತಾರೆ ಆ ಆಚಾರ ಹಾಗೆ ಹೇಳ್ತಾರೆ ಶುರುವಾಗಂತೆ ಹಾಗಾಗಿ ಏನಾಯಿತು ಗೊಂದಲ ಮಾತ್ರ ಹಾಗೇ ಉಳಿತದೆ ನಾವು ಏನು ಕೇಳಿದ್ದೇವೋ ಅದರ ಬಗ್ಗೆ ಜ್ಞಾನಾಭಾವ ಹೊರಟು ಕೂಡ ಅಜ್ಞಾನ ಗೊಂದಲ ಮಾತ್ರ ಉಳಿತೆ ಡೌಟ್ ಸಂಶಯ ಅಥವಾ ವಿಪರೀತ ಜ್ಞಾನ ಅದನ್ನು ಹಾಗೆ ಉಳ್ಕೊಳ್ತದೆ ಅದು ಹೋಗಬೇಕಾದ್ರೆ ನಮ್ಮ ಸಹಪಾಠಿಗಳ ಇತರರತ್ರ ಜಿಜ್ಞಾಸುಗಳ ಅದನ್ನು ಕೇಳಿದ್ದನ್ನು ಸರಿಯೋ ತಪ್ಪೋ ಅಂತ ಮನನ ಮಾಡಬೇಕು ಚಿಂತನ ಮಾಡಬೇಕು ವಿಮರ್ಶೆ ಮಾಡಬೇಕು ಇದನ್ನು ಮನನ ಅಂತ ಕರೀತಾರೆ ಇದರಿಂದಾಗಿ ಏನು ಹೋಗುತ್ತೆ ಅಂದರೆ ಕೇಳಿದ ವಿಷಯದಲ್ಲಿ ಗೊಂದಲ ಅಥವಾ ತಪ್ಪು ತಿಳುವಳಿಕೆ ದೂರ ಆಗುತ್ತೆ ಮೊದಲು ಅಜ್ಞಾನ ದೂರ ಆಗತ್ತೆ ಏನೂ ಜ್ಞಾನ ಇರುವುದಿಲ್ಲ ಅವನಿಗೆ ಜ್ಞಾನಾಭಾವ ಅದು ದೂರ ಆಯಿತು ಆದರೆ ಕೇಳಿದ ವಿಷಯದ ಬಗ್ಗೆ ಗೊಂದಲ ಹಾಗೆ ಉಳಿತದೆ ಸಂಶಯ ತಪ್ಪು ತಿಳುವಳಿಕೆ ಇದು ಮನನದಿಂದ ದೂರವಾಗುತ್ತೆ ಓ ಹಾಗಾದರೆ ಮನನದಿಂದ ಶ್ರವಣದಿಂದ ಅಜ್ಞಾನವನ್ನು ಕಳಿಸಿಕೊಂಡು ಮನನದಿಂದ ವಿಪರೀತ ಜ್ಞಾನ ಗೊಂದಲವನ್ನು ದೂರ ಮಾಡಿಕೊಂಡಾಗ ನೀವು ಗುರುಮುಖದಿಂದ ಕೇಳಿದ ತತ್ವ ನಿಮಗೆ ಇದಂ ಅಂತ ನಿಶ್ಚಯವಾಗತ್ತೆ ಆ ನಿಶ್ಚಿತ ಆದಾಗ ಧ್ಯಾನ ನಿಶ್ಚಿತ ತತ್ವ ಸ ತತ್ವ ನಿಶ್ಚಯ ಆದರ ಮೇಲೆ ಮಾತ್ರ ನಿರಂತರವಾಗಿ ಭಗವಂತನ ಚಿಂತನ ರೂಪವಾದ ಧ್ಯಾನದ ಮೆಟ್ಟಲನ್ನು ಏರ್ಲಿಕ್ಕೆ ಸಾಧ್ಯ ಆ ಧ್ಯಾನದ ಮೆಟ್ಟಲನ್ನು ಏರಿ ಯಶಸ್ಸಿಯಾದರೆ ಭಗವಂತನ ಅಪರೋಕ್ಷ ಜ್ಞಾನ ಹಾಗಾಗಿ ನೋಡಿ ನೇರವಾಗಿ ಜ್ಞಾನಕ್ಕೆ ಸಾಧನ ಶ್ರವಣ ಮನನ ಧ್ಯಾನ ಮತ್ತೆ ಕರ್ಮ ಎಂದು ಜ್ಞಾನಕ್ಕೆ ಸಾಧನ ಅಂದರೆ ಹೇಳಿದ್ರೆ ಹೇಗೆ ಅದು ಹೆಲ್ಪು ಮಾಡ್ತದೆ ಶ್ರವಣ ಮಾಡ್ತಾನೆ ಮನನ ಮಾಡ್ತಾನೆ ನಿತ್ಯಾಸನ ಮಾಡ್ತಾನೆ ಈ ಮೂರು ಏನೊಂದು ಕ್ರಿಯೆಗಳಿದೆ ಸಾಧನೆಗಳಿದೆ ಇದು ವ್ಯಕ್ತಿಗೆ ಸಾಧಕನಿಗೆ ಅಪರೋಕ್ಷ ಜ್ಞಾನ ರೂಪವಾದ ಒಂದು ಕಾರ್ಯವನ್ನು ಅದು ಉಂಟು ಮಾಡಬೇಕು ಅಪರೋಕ್ಷ ಜ್ಞಾನವನ್ನು ಹುಟ್ಟಿಸುವ ಕೆಲಸ ಮಾಡಬೇಕು ಆ ಹುಟ್ಟಿಸುವ ಕೆಲಸಕ್ಕೆ ಆ ಕಾರ್ಯಕ್ಕೆ ಯಾವುದು ಕೈ ಜೋಡಿಸ್ತದೆ ಅಂದರೆ ಯಾವುದು ಸಹಾಯ ಮಾಡುತ್ತೆ ಅಂದರೆ ಕರ್ಮಾನುಷ್ಠಾನ ನಿಷ್ಕಾಮ ಕರ್ಮಾನುಷ್ಠಾನ ಅದು ಹೆಲ್ಪ್ ಮಾಡ್ತಾನೆ ಹೇಗೆ ಎಲ್ಪ್ ಮಾಡಿದರೆ ಏನ್ರೆ ಶ್ರವಣ ಮಾಡ್ತಾ ಕೂತ್ಕೊಳ್ತಾನೆ ಮನನ ಮಾಡ್ತಾ ಕೂತ್ಕೊಳ್ತಾನೆ ಎಲ್ಲ ಮಾಡ್ತಾನೆ ಮನಸ್ಸು ಮಾತ್ರ ಕಲುಷಿತವಾಗಿರುತ್ತೆ ಕಲುಷಿತ ಮನಸ್ಸಿನಿಂದ ಶ್ರವಣ ಮಾಡಿದರೆ ಕಲುಷಿತವಾದ ಮನಸ್ಸಿನಿಂದ ಮನನ ಮಾಡಿದರೆ ಅಥವಾ ಧ್ಯಾನ ಮಾಡಿದರೆ ಅದು ಕುಯೋಗ ಅದಕ್ಕೆ ಯೋಗ ಆಗತ್ತೆ ಅದು ಅಪರೋಕ್ಷ ಜ್ಞಾನ ಕಾರ್ಯ ಉತ್ಪತ್ತಿ ಮಾಡಲಿಕ್ಕೆ ಶ್ರವಣ ಮನ ನಿಧಿದ್ಯಾಥನ ಏನೊಂದು ಕಾರ್ಯ ಅದು ಮಾಡಬೇಕು ತನ್ನ ಕೆಲಸವನ್ನ ಅಪರೋಕ್ಷ ಜ್ಞಾನ ಉತ್ಪತ್ತಿ ಮಾಡುವುದು ಆ ಕೆಲಸಕ್ಕೆ ತೊಡಕಾಗಿದ್ದ ಅದು ಮಾಡಲಿಕ್ಕೆ ಆಗಲ್ಲ ಶ್ರವಣಮನನ ಈ ನಿಷ್ಕಾಮ ಕರ್ಮ ಅನುಷ್ಠಾನ ಏನ್ ಮಾಡತ್ತೆ ಅಂದ್ರೆ ಅಂತಃಕರಣ ಶುದ್ಧಿಯನ್ನು ಉಂಟು ಮಾಡುವ ಮೂಲಕ ಶುದ್ಧ ಅಂತಕರಣದಿಂದ ಶ್ರವಣ ಮನನ ನಿತ್ಯಾಸನ ಯಾರು ಮಾಡ್ತಾನೆ ಅವನಿಗೆ ಅಪರೋಕ್ಷ ಜ್ಞಾನ ಬರುತ್ತೆ ಹಾಗರೆ ಶ್ರವಣ ಮನನ ವಿದ್ಯಾಸನ ಎಂಬ ಮೂರು ಸಾಧನಗಳು ಇದು ಅಪರೋಕ್ಷ ಜ್ಞಾನ ಉತ್ಪಾದನ ರೂಪ ಕಾರ್ಯಕ್ಕೆ ಪ್ರತಿಬಂಧಕವಾದ ಕೊಳೆಯನ್ನ ಮನಸ್ಸಿನ ಕೊಳೆಯನ್ನ ದೂರ ಮಾಡುವ ಮೂಲಕ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಕರ್ಮಯೋಗ ಶ್ರವಣ ಮನನಿ ವಿದ್ಯಾಸನೆಗಳಿಗೆ ಅದು ಅಪರೋಕ್ಷ ಜ್ಞಾನ ಉತ್ಪಾದರೂಪ ಕಾರ್ಯಕ್ಕೆ ಪ್ರತಿಬಂಧಕ ಕೊಳೆಯನ್ನ ದೂರ ಮಾಡುವ ಮೂಲಕ ಕೆಲಸ ಮಾಡ್ತಾ ಇದೆ ಸಹಾಯ ಮಾಡ್ತಾ ಇದೆ ಆ ದೃಷ್ಟಿಯಿಂದ ಅದನ್ನು ಅದು ಜ್ಞಾನ ಸಾಧನ ಅಂತ ಅದನ್ನು ಕರೆದಿದ್ದಾರೆ ಹಾಗಾಗಿ ಹಾಗಾದರೆ ಮಿಥ್ಯಾಜ್ಞಾನ ದೋಷ ನಿವೃತ್ತಿ ಪರ್ಯಂತ ತತ್ವಜ್ಞಾನ ಉದಯ ಆಗುವ ತನಕ ಈ ನಿಷ್ಕಾಮ ಕರ್ಮ ಅನುಷ್ಠಾನವನ್ನ ನೀನು ಬಿಡಬಾರದು ಮಾಡ್ತಾ ಇರಬೇಕು ಅಂತ ಪರಮಾತ್ಮನ ಅಭಿಪ್ರಾಯ ಅಂತ ಇಷ್ಟ ಆಯಿತು ತುಂಬಾ ವಿಚಾರ ಉಂಟು ಆದರೆ ನಾವು ಇವತ್ತು ಮುಗಿಸಲೇಬೇಕಾಗಿದೆ ಯಾಕೆಂದ್ರೆ ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನು ಅಂತ ಹೇಳಬೇಕಾಗಿದೆ ಅದಕ್ಕೋಸ್ಕರ ಒಂದು ಬಹಳ ವಿಚಾರ ಮಾಡ್ತಾ ಇದಾರೆ ಅಲ್ಲಿ ಏನಂದ್ರೆ ಮೋಹ ಕಲೀಲ ಅದು ಕೊಳೆ ಅದು ಯಾವುದು ಅದನ್ನು ದಾಟುವುದು ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮೂರು ಅವಸ್ಥೆ ಬರ್ತದೆ ಅದು ಅಧಮ ಅವಸ್ಥಾ ಮಧ್ಯಮ ಅವಸ್ಥಾ ಉತ್ತಮ ಅವಸ್ಥಾ ಮೂರು ಅವಸ್ಥೆಯಲ್ಲಿ ಅವನು ಮಾಡತಕ್ಕಂತಹ ಯೋಗಾನುಷ್ಠಾನ ಯಾವ್ಯಾವ ಹಂತಕ್ಕೆ ಅವನನ್ನು ತಲುಪಿಸ್ತದೆ ಮೂರು ಅವಸ್ಥೆಯಲ್ಲಿ ಕರ್ಮಾನುಷ್ಠಾನ ಮಾಡ್ತಾನೆ ಇಟ್ಟುಕೊಳ್ಳೋಣ ಮೊದಲನೇ ಅವಸ್ಥೆ ಅಧಮಾವಸ್ಥೆ ಇನ್ನೂ ಶಾಸ್ತ್ರದ ಬಗ್ಗೆ ಸರಿಯಾದ ಭಗವಂತನ ಬಗ್ಗೆ ಇದಮ್ಮಂತ ನಿರ್ಣಯವೇ ಇಲ್ಲ ಅವನಿಗೆ ಪರೋಕ್ಷ ಜ್ಞಾನವೇ ಇಲ್ಲ ಆ ಹಂತದಲ್ಲಿ ಇರ್ತಾನೆ ಅದು ತುಂಬ ತೀರ ಅಧಮ ಅವಸ್ಥ ಅದು ಏನು ಗೊತ್ತಿರುವುದಿಲ್ಲ ಶಾಸ್ತ್ರದ ಸರಿಯಾದ ದೃಢವಾದ ನಿಶ್ಚಯ ಜ್ಞಾನ ಇರುವುದಿಲ್ಲ ಆ ಅದಕ್ಕಿಂತ ಪೂರ್ವಾವಸ್ಥೆ ಇನ್ನು ಶಾಸ್ತ್ರದಿಂದ ಸರಿಯಾದ ಅರ್ಥದ ಜ್ಞಾನ ಬರಲಿಲ್ಲ ಅದಕ್ಕಿಂತ ಪೂರ್ವಾವಸ್ಥ ಅದನ್ನು ಏನಂತ ಕರೀತಾರೆ ಅತ್ಯಂತ ಅಧಮ ಅವಸ್ಥ ಮನುಷ್ಯನದ್ದು ಆ ಹಂತದಲ್ಲಿ ನಮ್ಮ ಬುದ್ಧಿ ಹೇಗಿರುತ್ತೆ ಅಂದರೆ ಯಾರ್ಯಾರೋ ಏನೇನೋ ವೇದಕ್ಕೆ ವಿರುದ್ಧವಾಗಿಯೇ ವೇದ ಭಗವಂತನ ಹೇಳೋದು ಒಂದು ರೀತಿಯಾಗಿ ನಮ್ಮ ಬುದ್ಧಿ ತಿಳ್ಕೊಂಡುದು ಇನ್ನೊಂದು ರೀತಿಯಾಗಿ ವೇದಕ್ಕೆ ವಿಪರೀತ ವಿರುದ್ಧವಾಗಿ ಇರುತ್ತೆ ಈ ಸ್ಥಿತಿಯಲ್ಲಿರುತ್ತೆ ಅದು ಶಾಸ್ತ್ರದಿಂದ ಪರೋಕ್ಷ ಜ್ಞಾನ ಬರುವುದಕ್ಕಿಂತ ಮೊದಲು ವೇದ ವಿರುದ್ಧವಾಗಿಯೇ ನಮ್ಮ ಬುದ್ಧಿ ಇರುತ್ತೆ ವೇದ ಹೇಳುವುದೊಂದು ಇವನು ಬುದ್ಧಿ ತಿಳ್ಕೊಂಡುದು ಇನ್ನೊಂದು ಎಷ್ಟು ವಿರುದ್ಧವಾಗಿರುತ್ತೆ ಈ ಸ್ಥಿತಿಯಲ್ಲಿ ಇವನು ಯದಾ ವೇ ಅದೇನಾಗತ್ತೆ ಅಂದ್ರೆ ಇಂತಹ ಹಂತದಲ್ಲಿರುವಾಗ ಯಾಸ್ತಾಶ್ಯತಿ ನಿಶ್ಚಲ ವೇದಾರ್ಥ ಅನುಕೂಲವಾದ ತತ್ವ ಅವನು ಯಾರು ಏನ್ ಹೇಳಿದ್ರು ಕೂಡ ಯಾರು ಎಂತ ದುಷ್ಟಶಾಸ್ತ್ರದಿಂದಲೂ ಕೂಡ ಅವನ ಮನಸ್ಸು ವಿಚಲಿತವಾಗುವುದಿಲ್ಲ ಗೊಂದಲಕ್ಕೆ ಒಳಗಾಗುವುದಿಲ್ಲ ಆವಾಗ ಅವನಿಗೆ ಏನಾಗತ್ತೆ ಅಂದ್ರೆ ಅವನು ಸಮಾಧಿ ಸ್ಥಿತಿಗೆ ಬರ್ತಾನೆ ಪರೋಕ್ಷ ನಿಶ್ಚಯಕ್ಕಿಂತ ಮೊದಲು ಅವನಿಗೆ ಏನಾಗತ್ತೆ ಅಂದರೆ ಅವನ ಬುದ್ಧಿ ಶಾಸ್ತ್ರ ವಿರುದ್ಧವಾಗಿರುತ್ತೆ ಕೊನೆಗೆ ವೇದಾರ್ಥ ಅನುಕೂಲವಾದಂಥ ತತ್ವ ನಿಶ್ಚಯ ಬಂದಾಗ ಯಾರು ಏನು ಹೇಳಿದರೂ ಕೂಡ ಅವನ ಮನಸ್ಸು ಗೊಂದಲಕ್ಕೆ ಒಳಗಾಗದೆ ಸ್ಥಿರವಾಗಿರುತ್ತೆ ನಾನು ಹೇಳಿದೆಲ್ಲ ಧ್ಯಾನಂ ನಿಶ್ಚಿತ ತತ್ವ ಸತ್ವ ತತ್ವನಿಷ್ಠೆ ಆದ್ರೆ ಮಾತ್ರ ಅವನು ಸಮಾಧಿಗೆ ಬರ್ತಾನೆ ಡೇ ಏನ್ರಿ ಸಮಾಧಿ ಅಂದ್ರೆ ಯಾವ ಸಮಾಧಿ ಈಗ ಸಮಾಧಿ ನಮ್ಮ ಶಬ್ದಕ್ಕೆ ಅರ್ಥವೇ ಬರುತ್ತೆ ಯಾರ್ಯಾರು ಸತ್ವರು ಸಮಾಧಿ ಸಮಾಧಿ ಅಂದ್ರೆ ಏನು ಧ್ಯ ನೋಡಿ ಧಾರಣ ಧ್ಯಾನ ಮತ್ತೆ ಸಮಾಧಿ ಅಂತ ಉಂಟು ಇದಕ್ಕೆ ಏನು ವ್ಯತ್ಯಾಸ ಧಾರಣ ಅಂದರೆ ಭಗವಂತನ ಸ್ಮರಣೆ ನಿರಂತರವಾಗಿರುವುದಿಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ಅದಕ್ಕೆ ವಿಚ್ಛಿತ್ಯ ಬರುತ್ತೆ ತಡೆ ಬರುತ್ತೆ ತಟ್ ಕಟ್ ಕಟ್ ಆಗುತ್ತೆ ನಿರಂತರ ಸ್ಮರಣೆ ಇರುವುದಿಲ್ಲ ಅದನ್ನು ಧಾರಣ ಧ್ಯಾನ ಅಂದರೆ ಅಖಂಡ ಭಗವಂತನ ಸ್ಮರಣೆ ಸಮಾಧಿ ಒಂದು ಏನು ಧ್ಯಾನ ಮಾಡುವಾಗ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಪ್ರಯತ್ನದಿಂದ ನಿರಂತರ ಸ್ಮರಣೆ ಅದು ಧ್ಯಾನ ಪ್ರಯತ್ನ ಇಲ್ಲದೇನೆ ನಿರಂತರ ಸ್ಮರಣೆ ಬರುತ್ತಲ್ಲ ಅದು ಸಮಾಧಿ ಯಾಕೆಂದ್ರೆ ಅಪ್ರಯತ್ನೇನ ಧ್ಯಾನವನ್ನು ಸಮಾಧಿ ಅಂತ ಕರೀತಾರೆ ಅದು ಸಹಜವಾಗೇ ನಿರಂತರ ಸ್ಮರಣೆ ಮಾಡಬೇಕು ಅಂತ ಸಮಾಧಿ ಸ್ಥಿತಿ ಆ ಸಮಾಧಿ ಸ್ಥಿತಿಯಲ್ಲೂ ಕೆಲವು ಭಾಷ್ಯ ಪ್ರಪಂಚದ ದೇಹದ ಸ್ಮರಣೆ ಇರುತ್ತೆ ಅದು ಸಂಪ್ರಜ್ಞಾತ ಸಮಾಧಿ ಅಸಂಪ್ರಜ್ಞಾತ ಸಮಾಧಿ ಅಂದ್ರೆ ಬೇರಿ ತಾಡಣೆ ಮಾಡಿದ್ರೂ ಗೊತ್ತಾಗಲ್ಲ ಅವನಿಗೆ ಆ ಅಸಂಪ್ರಜ್ಞಾತ ಅವಸ್ಥೆಯನ್ನು ಹೇರಿದಾಗ ದೇವರ ದರ್ಶನ ಆಗುತ್ತೆ ಅವನಿಗೆ ಆ ದೇವರ ದರ್ಶನದಿಂದ ಆನಂದ ಸಮುದ್ರದಲ್ಲಿ ಮಳ್ಕೊಂಡ್ಬಿಟ್ಟಿರ್ತಾನೆ ಅವನು ಹಾಗಾಗಿ ಬೇರಿ ತಾಡಣೆ ಮಾಡಿ ಏನು ಮಾಡಿದ್ರು ಕೂಡ ಏನು ಗೊತ್ತಾಗಲ್ಲ ಅವನಿಗೆ ಆನೆ ತಾಡ ವದಿಸಿದ್ರು ಏನು ಗೊತ್ತಾಗೋದಿಲ್ಲ ನೋಡಬೇಕು ಅಷ್ಟು ಆ ಸ್ಥಿತಿ ಅದು ಅಸಂಪ್ರಜ್ಞಾತ ಸಮಾಧಿ ಹೊರಗಿನ ಬಾಹ್ಯ ಪ್ರಪಂಚದ ಎಚ್ಚರವೇ ಇರುವುದಿಲ್ಲ ಈ ಸ್ಥಿತಿ ಇರುತ್ತೆ ಈ ಹಂತ ಹಂತವಾಗಿ ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದ್ರೆ ಯಾವಾಗ ಈ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ತಲುಪ್ತಾನೆ ಆಗ ಅವನಿಗೆ ಅಪರೋಕ್ಷ ಜ್ಞಾನ ಆಗತ್ತೆ ಅಪರೋಕ್ಷ ಜ್ಞಾನ ಆದಾಗ ಆನಂದ ಸಮುದ್ರದಲ್ಲಿ ಮಲಗಿದಾಗ ಬೇರೆ ತಾಳನ ಮಾಡಿದ್ರೂ ಕೂಡ ಅವನ ಮನಸ್ಸು ವಿಚಲಿತವಾಗುವುದಿಲ್ಲ ಅಂತ ಆಗ ನೀನು ನಿಜವಾಗಿಯೂ ಕೂಡ ಓಹೋ ಜ್ಞಾನೋಪಾಯದ ಅನುಷ್ಠಾನದ ಫಲವನ್ನ ಆಗ ನೀನು ಪೂರ್ಣ ಪ್ರಮಾಣದಲ್ಲಿ ಪಡಬಹೆ ಅಂತ ಪರಮಾತ್ಮ ಹೇಳ್ತಾ ಇದ್ದೇನೆ ಹಾಗಾದ್ರೆ ಏನ್ ಅರ್ಥ ಆಯಿತು ಅಂದ್ರೆ ನೋಡಿ ಪೂರ್ವಾವಸ್ಥೆಯಲ್ಲಿ ಅಂದರೆ ಇನ್ನೂ ಶಾಸ್ತ್ರದ ಮೂಲಕ ಪರೋಕ್ಷ ಜ್ಞಾನ ಆಗಿಲ್ಲ ಆ ಹಂತದಲ್ಲಿ ನಾವು ಏನಾದರೂ ಕರ್ಮಾನುಷ್ಠಾನ ಮಾಡಿದರೆ ಅದರಿಂದ ಆಗ್ತಕ್ಕಂತಹದ್ದೇನು ಶಾಸ್ತ್ರದಿಂದ ಸರಿಯಾದ ನಿಶ್ಚಯ ಅದಾದ ಬಳಿಕ ನಮಗೇನಾಗತ್ತೆ ಅಂತ ಹೇಳಿದ್ರೆ ಪರೋಕ್ಷ ನಿಶ್ಚಯ ಸೇತು ಕಾಷ್ಟ ಯಾವ ಕೆಟ್ಟ ಕೆಟ್ಟ ಶಾಸ್ತ್ರವನ್ನು ಯಾರು ಹೇಳಿದ್ರೂ ಕೂಡ ನಮ್ಮ ಮನಸ್ಸು ಓ ಇದು ಅಪ್ರಮಾಣವೋ ಏನೋ ಎಂಬ ಒಂದು ಶಂಕೆಗೆ ಒಳಗ ಆಗದೇ ಒಂದು ಸ್ಥಿತಿ ಆ ಸ್ಥಿತಿಗೆ ತಲುಪ್ತೇವೆ ಆ ಹಂತದಲ್ಲಿ ನಾವು ಮಾಡಿದ ನಿವೃತ್ತಿ ಕರ್ಮ ಅನುಷ್ಠಾನ ಅದು ಏನಾಗತ್ತೆ ಅಂದರೆ ನಾವು ಭಗವಂತನನ್ನು ಸಮಾಧಿ ವ್ಯವಸ್ಥೆಯಲ್ಲಿ ಭಗವಂತನನ್ನು ಕಾಳುವಂಥ ಸ್ಥಿತಿಗೆ ನಮ್ಮನ್ನು ತಲುಪಿಬಿಡುತ್ತೆ ಇಂಥ ಈ ವ್ಯವಸ್ಥೆಯಲ್ಲಿ ನಾವು ಮಾಡ್ತಕ್ಕಂಥ ಕರ್ಮಾನುಷ್ಠಾನ ಅಂದರೆ ನಮ್ಮ ಮನಸ್ಸಲ್ಲಿ ಯಾವ ಗೊಂದಲ ಇಲ್ಲದೇನೆ ಇರುವ ಹಂತದಲ್ಲಿ ನಾವು ಮಾಡ್ತಕ್ಕಂಥ ಕರ್ಮಾನುಷ್ಠಾನ ಅದು ನಮ್ಮನ್ನ ಸಮಾಜ ವ್ಯವಸ್ಥೆಯಲ್ಲಿ ನಮ್ಮನ್ನು ತಲುಪಿಸಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆಯುವ ಮಟ್ಟಕ್ಕೆ ನಮ್ಮನ್ನು ತಂದು ನಿಲ್ಲಿಸಿಬಿಡತ್ತೆ ಅದು ಅದಾದ ಬಳಿಕ ಮತ್ತೆ ಅದರ ಪರಾಕಾಷ್ಟ ಯಾವುದು ಅಪರೋಕ್ಷ ಜ್ಞಾನ ಬಂದ ನಂತರ ಯಾವ ಸ್ಥಿತಿಗೆ ತಲುಪ್ತಾನೆ ಆ ಮನುಷ್ಯ ಅಂದ್ರೆ ಬೇರೆ ತಾರಣ ಮಾಡಿದರೂ ಕೂಡ ಅವನಿಗೆ ಬಾಹ್ಯ ಪ್ರಪಂಚದ ಎಚ್ಚರ ಇರುವುದಿಲ್ಲ ಯಾಕೆ ಅಲ್ಲಿ ಆನಂದ ಸಮುದ್ರದಲ್ಲಿ ಮಳಗಿಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಏನು ಮಾಡಬೇಕು ಅಲ್ ಅಂತ ಆ ಒಂದು ಅದು ನಿಜವಾಗಿ ಕೂಡ ಅಸಂ ಅಚಂಚಲವಾದ ಸಮಾಧ ವ್ಯವಸ್ಥಾ ಪ್ರಾಪ್ತಿ ಹಾಗೆ ಭಗವಂತನ ದರ್ಶನ ಮಾಡ್ತಾ ಸಮಾಧ ವ್ಯವಸ್ಥೆಯಲ್ಲಿ ನಮ್ಮ ಬುದ್ಧಿ ವಿಚಲಿತ ಆಗದಿರುವಂತಹ ಆ ಮಟ್ಟಕ್ಕೆ ನಾವು ಏರ್ತೇವಲ್ವಾ ಅದೇ ನಿಜವಾಗಿ ಯೋಗಾನುಷ್ಠಾನದ ಒಂದು ಫಲ ಅಂದರೆ ಅಲ್ಲಿವರೆಗೂ ಹೋಗ್ಬೇಕು ನಾವು ಆ ಹಂತಕ್ಕೆ ತರಬೇಕು ನಾವು ಮಾಡಿದ ಕರ್ಮಾನುಷ್ಠಾನ ನಮ್ಮನ್ನ ಈ ಕರ್ಮಯೋಗ ಸಮಾಧಿ ಯೋಗದಲ್ಲಿ ನಮಗ್ ತಂದಿಲ್ಸ್ಬೇಕು ಅದು ಆ ಗುರಿ ನಮ್ಮದಾಗ್ಬೇಕು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ಸರಿ ರೇ ಓಹೋ ಅಪರೋಕ್ಷ ಜ್ಞಾನಿ ವಿಚಾರ ಬಂತಲ್ವಾ ಅಲ್ವಾ ಅಪರೋಕ್ಷ ಜ್ಞಾನಿ ಹಿಂದೆ ಬಂದಿದೆ ಅವನ ಬುದ್ಧಿಯುಕ್ತು ಅಪರೋಕ್ಷ ಜ್ಞಾನಿ ಅವನು ಸಂಸಾರ ಬಂದನೆಂದು ಬಿಡುಗಡೆ ಹಾಕ್ತಾನೆ ಅವನು ಅನಿಷ್ಟವಾದ ಪುಣ್ಯವನ್ನ ಮತ್ತೆ ಪಾಪವನ್ನು ಕಳಿಸಿಕೊಳ್ತಾನೆ ಅವನು ಸಮಾಧಿ ಸ್ಥಿತಿಯಲ್ಲಿ ಭಗವಂತನನ್ನು ಕಾಣ್ತಾನೆ ಹೀಗೆ ಅಪರೋಕ್ಷ ಜ್ಞಾನಿಯ ಪ್ರಸಂಗ ಬಂದಾಗ ಅಪರೋಕ್ಷ ಜ್ಞಾನಿಯ ಲಕ್ಷಣವನ್ನ ಕೇಳ್ತಾ ಇದ್ದಾನೆ ಅಲ್ರಿ ಜ್ಞಾನದ ಉಪಾಯ ಏನು ಅಂತ ಹಿಂದೆ ಹೇಳಲಿಕ್ಕೆ ಬಂದದ್ದು ಬುದ್ಧಿರಿ ಯೋಗೇ ತಿಂಸುನು ಜ್ಞಾನಕ್ಕೆ ಯಾವುದು ಸಾಧನ ಇಷ್ಟೊತ್ತರೆಗೆ ಜೀವ ಮತ್ತು ಈಶ್ವರನ ಜ್ಞಾನದ ಸ್ವರೂಪವನ್ನು ಹೇಳಿ ಇನ್ನು ಯೋಗದ ಬಗ್ಗೆ ಹೇಳ್ತೇನೆ ಆ ಜ್ಞಾನಕ್ಕೆ ಏನು ಸಾಧನ ಅದ್ರ ಬಗ್ಗೆ ಹೇಳ್ತೇನೆ ಕೇಳು ಅಂತ ಹೇಳಿ ಕೃಷ್ಣ ಹೇಳಿದ ಈ ಅರ್ಜುನ ಏನು ಮಾಡಿದ ಪ್ರಸಂಗವಶಾತ್ ಅಪರೋಕ್ಷ ಜ್ಞಾನಿಯ ವಿಚಾರ ಬಂದಾಗ ಅಪರೋಕ್ಷ ಜ್ಞಾನಿಯ ಲಕ್ಷಣ ಹೇಳು ಅಂತ ಕೂತ್ಕೊಂಡ್ಬಿಟ್ಟ ಕೃಷ್ಣ ಏನ್ ಮಾಡಿದ ಅವಾಗ ತನ್ನ ಪ್ರತಿಜ್ಞೆಯನ್ನೇ ಮರೆತು ಅಪರೋಕ್ಷ ಜ್ಞಾನಿಯ ಲಕ್ಷಣ ಹೇಳ್ತಾ ಕೂತ್ಕೊಂಡು ಮನೆತನಕ್ಕೂ ಪ್ರತಿಜ್ಞೆ ಮಾಡಿದ್ದೇನು ನಿನಗೆ ಜ್ಞಾನದ ಸಾಧನ ಯಾವುದು ಅಂತ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅರ್ಜುನ ಮಧ್ಯದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನಂತ ಪ್ರಶ್ನೆ ಮಾಡಿದ್ದಕ್ಕೆ ಕೊನೆ ತನಕ ಅಪರೋಕ್ಷ ಜ್ಞಾನ ಲಕ್ಷಣ ಹೇಳ್ತಾ ಕುತ್ಕೊಂಡ್ಬಿಟ್ಟ ತಾನು ಪ್ರತಿಜ್ಞೆ ಮಾಡಿದ್ದನ್ನೇ ಮಾಡಿಲ್ಲ ಜ್ಞಾನಕ್ಕೆ ಸಾಧನ ಏನು ಅಂತ ನಾನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಜ್ಞಾನ ಸಾಧನನು ಕೊನೆ ತನಕ ಹೇಳ್ತೇನೆ ಅಪರೋಕ್ಷ ಜ್ಞಾನ ಲಕ್ಷಣ ಹೇಳ್ತಾ ಕುತ್ಕೊಂಡ ಏನಿದು ಅಸಂಗತ ಅಂತ ಹೇಳಿದ್ರೆ ಇಲ್ಲ ಆಚಾರ್ಯರು ಹೇಳ್ತಾರೆ ನೋಡಿ ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನಿದೆ ಅದೇ ಜ್ಞಾನವನ್ನು ಸಂಪಾದನೆ ಮಾಡುವವನಿಗೆ ಉಪಾಯ ಸಾಧನ ಅದನ್ನು ಮೊನ್ನೆ ನಾನು ಪ್ರಸ್ತಾವ ಮಾಡಿದ್ದೇನೆ ಅಪರೋಕ್ಷ ಜ್ಞಾನಿಗೆ ಈ ಮುಂದೆ ಏನೇನು ಲಕ್ಷಣ ಹೇಳ್ತಾರೆ ಅದು ಅವನಿಗೆ ಸಹಜವಾಗಿರುತ್ತೆ ಅವನೇನು ಪ್ರಯತ್ನ ಪಡಬೇಕಾಗಿಲ್ಲ ಆದರೆ ಅಪರೋಕ್ಷ ಜ್ಞಾನವನ್ನು ಪಡೆಯುವನಿಗೆ ಜ್ಞಾನಿಗೆ ಹೇಳಿದ ಏನು ಲಕ್ಷಣಗಳಿದೆ ಅದನ್ನ ಪ್ರಯತ್ನದಿಂದ ಅವನು ಸಂಪಾದನೆ ಮಾಡಿಕೊಂಡು ಅಪರೋಕ್ಷ ಜ್ಞಾನ ಪಡಿಬೇಕು ಹಾಗಾಗಿ ಅಪರೋಕ್ಷ ಜ್ಞಾನಿಯ ಲಕ್ಷಣವೇ ಅಪರೋಕ್ಷ ಜ್ಞಾನ ಪಡೆಯುವವನಿಗೆ ಸಾಧನವಾಗಿರುತ್ತೆ ಹಾಗಾಗಿ ಅದನ್ನು ಹೇಳಿದ್ರೆ ಅಸಂಗತ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಪ್ರಶ್ನೆ ಮಾಡ್ತಾನೆ ಸ್ಥಿತ ಪ್ರಜ್ಞ ಕಾಭಾಷ ಕೇಶವ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೇತ ಪ್ರಜೇತ ಕಿಂ ಅಲ್ಲ ಕೃಷ್ಣ ನೀನು ಹೇಳಿದ್ದಿ ಅಸಂಪ್ರಜ್ಞಾತ ಸಮಾಧ ವ್ಯವಸ್ಥೆಯಲ್ಲಿ ಇದ್ದಾನೆ ಅವನಿಗೆ ಅವನು ಅವನ ಬುದ್ಧಿ ಎಂದೂ ವಿಚಲಿತವಾಗುವುದಿಲ್ಲ ಬಾಹ್ಯ ಪ್ರಪಂಚದಲ್ಲಿ ಅದು ವಿಚಲಿತವಾಗುವುದಿಲ್ಲ ಆನಂದ ಸಮುದ್ರ ಮೊಳಗಿರ್ತಾನೆ ಅಂತ ಹೇಳಿದ್ವಿ ಅವನ ಪ್ರಜ್ಞಾ ಭಗವಂತನಲ್ಲೇ ಸ್ಥಿತವಾಗಿರುತ್ತೆ ಅಪರೋಕ್ಷ ಜ್ಞಾನಿಯಾಗಿರ್ತಾನೆ ನನಗೆ ಗೊತ್ತುಂಟು ಅವನು ಸಮಾಧಿ ಅವಸ್ಥೆಯಲ್ಲಿ ತಲುಪಿದೆವನು ಅಪರೋಕ್ಷ ಜ್ಞಾನಿ ಸಮಾಧಿ ಅವಸ್ಥೆಯಲ್ಲಿ ತಲುಪಲೇಬೇಕು ಅದು ಒಂದು ಲಕ್ಷಣ ಅದು ನನಗೆ ಗೊತ್ತಿದೆ ಕೃಷ್ಣ ಅದು ಯಾವಾಗಲೂ ಇರುವುದಿಲ್ಲ ಇವು ಒಬ್ಬ ಜ್ಞಾನಿ ಅಂತ ವ್ಯವಹಾರ ಮಾಡಲಿಕ್ಕೆ ಉಪಯುಕ್ತವಾದ ಲಕ್ಷಣ ಯಾವುದು ಯಾವಾಗಲೂ ಇರುವಂತಹ ಲಕ್ಷಣ ಹೇಳ್ಬೇಕು ಜ್ಞಾನಿ ಅಂತ ವ್ಯವಹಾರ ಮಾಡಬೇಕಾದ್ರೆ ಒಂದು ಒಬ್ಬೊಬ್ಬ ಅವನು ಅಪರೋಕ್ಷ ಜ್ಞಾನಿ ಆಗಿದ್ರು ಕೂಡ ಸಮಾಧಿ ಅವಸ್ಥೆಯಲ್ಲಿ ಇರುವುದಿಲ್ಲ ಅವನ ಸಮಾಧಿ ಅವಸ್ಥೆಯಿಂದ ಹೊರಗೆ ಬಂದೇನೋ ಶುಭ ವಾಮದೇವಾದಿಗಳಂತೆ ಉಪದೇಶ ಮಾಡ್ತಾ ಇರ್ತಾನೆ ಅವನು ಸಮಾಧಿ ಅವಸ್ಥೆಯಲ್ಲಿ ಇಲ್ಲ ಆವಾಗ ಹಾಗಾದರೆ ಇಲ್ಲ ಲಕ್ಷಣ ಇಲ್ಲ ಹಾಗೆ ಅವನನ್ನು ಜ್ಞಾನಿ ಅಂತ ಆ ಸಂದರ್ಭದಲ್ಲಿ ವ್ಯವಹಾರ ಮಾಡುವುದು ಹೇಗೆ ಜ್ಞಾನಿಯ ಲಕ್ಷಣ ಸಮಾಧಿ ಅವಸ್ಥೆಯಲ್ಲಿರುವುದೇ ಜ್ಞಾನಿಯ ಲಕ್ಷಣ ಅಂತಾದರೆ ಅದೇ ಅವನನ್ನು ಜ್ಞಾನಿ ಅಂತ ನಾವು ವ್ಯವಹಾರ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದರೆ ಆ ಲಕ್ಷಣ ಆವಾಗ ಇರುವುದಿಲ್ಲ ಅವನ ಜ್ಞಾನಿ ಅಲ್ವಾ ಅವನನ್ನು ಜ್ಞಾನಿ ಯಾರ ವ್ಯವಹಾರ ಮಾಡುವುದಿಲ್ಲವಾ ಆ ಜ್ಞಾನಿ ಎಂಬ ವ್ಯವಹಾರಕ್ಕೆ ಉಪಯುಕ್ತವಾದ ಲಕ್ಷಣ ಸಮಾಧಿಷ್ಠತ್ವ ಅಲ್ಲ ಅದು ಯಾವಾಗಲೂ ಇರುವುದಿಲ್ಲ ಹಾಗಾಗಿ ಯಾವಾಗಲೂ ಇರಬೇಕಾದ ಇರಬಹುದಾದ ಜ್ಞಾನಿ ಅಂತ ವ್ಯವಹಾರ ಮಾಡಲಿಕ್ಕೆ ಉಪಯುಕ್ತವಾದ ಯಾವಾಗಲೂ ಇರಬಹುದಾದಂತಹ ಲಕ್ಷಣ ಏನು ಸಮಾಧಿಷ್ಠತ್ವ ಎಂಬುದು ಇದೆ ಅದು ಯಾವಾಗ್ಲೂ ಇರುವುದಿಲ್ಲ ಯಾವಾಗಲೂ ಇರ್ತಕ್ಕಂಥ ಲಕ್ಷಣ ಅದನ್ನು ಜ್ಞಾನಿ ಅಂತ ನನ್ನ ವ್ಯವಹಾರ ಮಾಡಲಿಕ್ಕೆ ಉಪಯುಕ್ತವಾಗುತ್ತೆ ಸಮಾಜಿಸ್ಟಕ್ಕೆ ಕಾ ಭಾಷಾ ಅಂದ್ರೆ ಹಿಂದಿ ಭಾಷಣ ಇಂಗ್ಲಿಷ್ ಭಾಷಣ ಯಾವ ಭಾಷೆ ಅವನದ್ದೋ ಅಂತ ಅರ್ಥ ಅಲ್ಲ ಭಾಷಾ ಎಂಬ ಶಬ್ದಕ್ಕೆ ವ್ಯವಹಾರಕ್ಕೆ ಉಪಯುಕ್ತವಾದ ಸರ್ವದಾ ಲಕ್ಷಣ ಏನು ಭಾಷ್ಯತೆ ಇಟ್ಟು ವ್ಯವಹೀಯತೆ ವ್ಯವಹಾರ ಮಾಡಲಿಕ್ಕೆ ಜ್ಞಾನಿ ಅಂತ ವ್ಯವಹಾರ ಮಾಡಲಿಕ್ಕೆ ಉಪಯುಕ್ತವಾದ ಲಕ್ಷಣಗಳು ಏನು ಯಾವಾಗ್ಲೂ ಇರ್ತಕ್ಕಂಥ ಲಕ್ಷಣ ಏನು ಅಂತ ಅರ್ಥ ಸಮಾಜಿಸ್ತೇನೆ ನನಗೆ ಗೊತ್ತಿದೆ ಅದನ್ನು ಹೇಳುವ ಅಗತ್ಯ ಇಲ್ಲ ವ್ಯವಹಾರಿಕೋಕ್ತವಾದ ಯಾವಾಗಲೂ ಇರತಕ್ಕಂತಹ ಲಕ್ಷಣ ಏನು ಅದು ಹೇಳು ಸ್ಥಿತದಿ ಕಿಂಪ್ರಭಾ ನೀನು ಹೇಳಿದಿ ಆ ಸಮಾಜ ವ್ಯವಸ್ಥೆಯಲ್ಲಿ ಭಗವಂತನನ್ನು ಕಾಣ್ತಾ ಇರ್ತಾನೆ ಆನಂದ ಸಮುದ್ರದಲ್ಲಿ ಮೊಳಗಿರ್ತಾನೆ ಅವನಿಗೆ ಭಾಷ್ಯ ಪ್ರಪಂಚದ ಬಗ್ಗೆ ಎಚ್ಚರವೇ ಇರೋದಿಲ್ಲ ಅಚಲವಾಗಿ ಅವನ ಬುದ್ಧಿ ಭಗವಂತನಿರುತ್ತೆ ಅಚಲವಾಗಿ ಭಗವಂತನಲ್ಲಿ ಬುದ್ಧಿ ನೆಲೆಸಿದ್ರೆ ಅವನು ಹಾಗಾದರೆ ಮಾತಾಡ್ತಾನೆ ಹೇಗೆ ಮಾತಾಡ್ಲಿಕ್ಕಾಗೋಲ್ಲ ಯಾವ ಪ್ರಯೋಜನ ಅನುಸಂಧಾನ ಇರುವುದಿಲ್ಲ ಅವನಿಗೆ ಅವನು ಮಾತಾಡೋದು ಹೇಗೆ ಯಾವ ಪ್ರಯೋಜನ ಉದ್ದೇಶ ಅವನು ಮಾತಾಡ್ತಾನೆ ಅವನು ಯಾಕೆ ಕುತ್ಕೊಳ್ತಾನೆ ಅವನು ಓಡಾಡ್ತಾನೆ ಹೇಗೆ ಹೇಳ್ರಿ ಆದ್ರೆ ಅಪರೋಕ್ಷ ಜ್ಞಾನಗಳಾದ ಶುಭವಾಮದೇವಾದಿಗಳು ಓಡಾಡಿದ್ದಾರೆ ಮಾತಾಡಿದ್ದಾರೆ ಓಡಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಹೇಗೆ ಮಾಡಿದ್ರು ಯಾವ ಪ್ರಯೋಜನ ಉದ್ದೇಶ ಮಾಡಿದ್ರು ಯಾವ ಹೊರಗಿನ ಬಾಹ್ಯ ಪ್ರಪಂಚದ ಅನುಸಂಧಾನವೇ ಇರುವುದಿಲ್ಲ ದೇಹದ ಮಧ್ಯೇನೇ ಮರ್ತಿರ್ತಾರೆ ಅವರು ಇಂಥವನು ಓಡಾಡುವುದು ಹೇಗೆ ಮಾತಾಡುವುದು ಹೇಗೆ ಇದು ನನಗೆ ದೊಡ್ಡ ತಂತಲ್ಲ ಇದು ಹೇಗಪ್ಪ ಹೇಳು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಯಾವ ಪ್ರಯೋಜನ ಉದ್ದೇಶವೂ ಅವನಿಗೆ ಇರುವುದಿಲ್ಲಲ್ವಾ ಅವನು ಹೇಗೆ ವ್ಯವಹಾರ ಆದಿಗಳನ್ನು ಅಂತ ಒಂದು ಪ್ರಶ್ನೆ ನನಗೆ ಸಹಜವಾಗಿ ಬೇರೆ ತಾಳನ ಮಾಡಿದರೂ ಕೂಡ ಅವನಿಗೆ ಪರಮಾನಂದ ಮಗ್ನಾಗಿ ಎಲ್ಲೇ ಇರ್ತಾನಂತಾದ್ಮೇಲೆ ಅವನು ಭಾಷಣ ಉಪ ಇದು ಗಮನ ಇತ್ಯಾದಿಗಳ ಪ್ರವೃತ್ತಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಯಾಕೆ ಮಾಡ್ತಾನೆ ಮಾಡುವುದಂತೂ ನಿಶ್ಚಯ ಹೇಗೆ ಮಾಡ್ತಾನೆ ಏನು ಪ್ರಯೋಜನ ಯಾವುದು ಇರಬಾರ್ದಲ್ಲ ಹೇಗಾಯ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ ಮೊದಲು ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನು ಅಪರೋಕ್ಷ ಜ್ಞಾನಿಯಾದವನು ಹೇಗಿರ್ತಾನೆ ಯಾಕೆ ನಮಗೆ ರಾಯರ ನಮಗೆ ರಾಯರ ಪರಿಚಯ ಆಗ್ಬೇಕಲ್ರಿ ಭಗವದ್ಗೀತೆ ಮೂಲಕ ರಾಯರ ಪರಿಚಯವನ್ನ ಭಗವಂತ ಮಾಡ್ತಾರೆ ಅಂದ್ರೆ ರಾಯರಂತ ಅಪರೋಕ್ಷ ಜ್ಞಾನಿಗಳ ಪರಿಚಯ ಅಂದ್ರೆ ದೇವರ ಪರಿವಚನ ರಾಯರು ಮಾಡಿದರೆ ರಾಯರ ಪರಿವಚನ ದೇವರು ಮಾಡ್ತಾ ಇತ್ತು ಪ್ರಜಹಾತಿ ಯದಾ ಕಾಮನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾಥಿತ ಪ್ರಜ್ಞ ತದೋಚ್ಚತಿ ಒಂದು ಪ್ರಶ್ನೆಗೆ ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಆ ಸಮಾಧಿ ಅವಸ್ಥೆಯಲ್ಲಿ ಭಗವಂತನನ್ನೇ ಕಂಡವನು ಬಾಹ್ಯ ಪ್ರಪಂಚದ ಎಚ್ಚರ ಇಲ್ಲದವನು ಯಾವ ಪ್ರಯೋಜನ ಉದ್ದೇಶದಿಂದ ಓಡಾಡಲಿಕ್ಕೆ ಸಾಧ್ಯ ಆದರೂ ಜ್ಞಾನಿಗಳು ಓಡಾಡ್ತಾರಲ್ಲ ಅದು ಹೇಗೆ ಯಕ್ಷ ಪ್ರಶ್ನೆಯಾಗಿ ಉಳಿತದೆ ಅದಕ್ಕೆ ಜ್ಞಾನಿಗಳು ಕಂಡುಕೊಂಡ ಉತ್ತರ ಏನಂದ್ರೆ ವಸ್ತು ತಸ್ತು ಏನಾಗಿರುತ್ತೆ ಅಂದರೆ ಆ ವಸ್ತು ಅವರಿಗೆ ಪ್ರಾರಬ್ಧ ಕರ್ಮ ಇರುತ್ತೆ ಅವರು ಅಪರೋಕ್ಷ ಜ್ಞಾನ ಪಡೆದಿರ್ತಾರೆ ಪ್ರಾರಬ್ಧ ಕರ್ಮ ವಶಾತ್ ಆ ಅಪರೋಕ್ಷ ಜ್ಞಾನ ಮರೆಯಾಗಿರುತ್ತೆ ಸ್ವಲ್ಪ ಸ್ವಲ್ಪ ಕಿಂಚಿತ್ ಮರೆಯಾಗಿರುತ್ತೆ ಮರೆಯಾದಾಗ ಸಂಸ್ಕಾರ ವಶಾತ್ ಸ್ವಲ್ಪ ಅಲ್ಪ ಅನುಸಂಧಾನದಿಂದ ಸ್ವಲ್ಪ ಎತ್ಕಿಂತ ಅನುಸಂಧಾನದಿಂದ ಅವರೆಲ್ಲ ವ್ಯಾಪಾರವನ್ನು ಮಾಡ್ತಾರೆ ನಮ್ಮಂತೆ ಗಮನಾರ್ಹವಾದಂತಹ ಪರಾಕಾಂಕ್ಷಾದಿಗಳು ಆ Irudilla ಅವರಿಗೆ ಸ್ವಲ್ಪ ಹೌದೋ ಅಲ್ವಂತ ಹೌದೋ ಅಲ್ಲೋ ಅಂತ ನಮ್ಮಂತೆ ದೇಹಾಭಿಮಾನ ಅದರಲ್ಲಿ ಫಲಾನುಸಂಧಾನ ಮಾಡಿಕೊಂಡು ಅವರೆಲ್ಲ ಪ್ರವೃತ್ತಿ ಮಾಡೋಲ್ಲ ಸ್ವಲ್ಪ ಆ ಜ್ಞಾನ ತಿರೋಧಾನವನ್ನಿದಾಗ ಅಲ್ಪ ಫಲಾದಿಗಳ ಅನುಸಂಧಾನ ಮಾಡ್ತಾ ಅವರು ಈ ಕಾರ್ಯದಲ್ಲಿ ಪ್ರವೃತ್ತರಾಗ್ತಾರೆ ವಿನಃ ಅವರಿಗೆ ನಮ್ಮಂತೆ ಪ್ರವೃತ್ತಿ ಅವರದ್ದಲ್ಲ ಅವರ ಮನಸ್ಸು ಮತ್ತೆ ಲಿಂಗ ದೇಹ ಇದೆಲ್ಲ ಅವರ ಮೇಲೆ ನಮ್ಮಂತೆ ಸಾಂಸಾರಿಕ ಜೀವನ ನಮ್ಮನ್ನು ತೊಡಗಿಸುವಂತೆ ಅವರನ್ನು ತೊಡಗಿಸುವುದಿಲ್ಲ ಯಾಕೆಂದರೆ ಅದು ಆ ಜ್ಞಾನ ಅಗ್ನಿಯಿಂದ ಅವರ ಲಿಂಗ ದೇಹ ಅವರ ಅಂತಃಕರಣ ಅಲ್ಲ ಸುಟ್ಟು ಬಟ್ಟೆಯಂತೆ ಇರುತ್ತೆ ಸುಟ್ಟು ಬಟ್ಟೆಯಂತೆ ದ ಪಟಾಯಮಾನ ನಮ್ಮಂತೆ ಅದು ಎಫೆಕ್ಟ್ ಕೊಡಲ್ಲ ಅವರಿಗೆ ಸ್ವಲ್ಪ ಅಲ್ಪ ಅನುಸಂಧಾನ ಮಾಡ್ತಾ ನೀರ ಅದು ಅಲ್ ಅದು ಯಾಕೆಂದರೆ ಪದ್ಮಪತ್ರ ನಿವಾಂಬ ಸಾಂಬಂತೆ ಅವರು ವ್ಯವಹಾರಾದಿಗಳನ್ನ ಮಾಡ್ತಾರೆ ಆ ಹೇಳ್ತಾ ಮೊದಲು ಏನ್ ಮಾಡ್ತಾನೆ ಅಪರೋಕ್ಷ ಜ್ಞಾನಿ ಅಂದರೆ ಪ್ರತಿಯೊಂದು ಮನಸ್ಸಲ್ಲಿರುವ ಕಾಮನೆಯನ್ನು ತ್ಯಾಗ ಮಾಡ್ತಾನೆ ಕಾಮನೆಯನ್ನು ಮಾತ್ರ ಅಲ್ಲ ಕಾಮ ಕ್ರೋಧ ಏನೇನಿದೆ ಮನಸ್ಸಲ್ಲಿದ್ದು ಎಲ್ಲ ತೊಳೆದು ಹೋಗಿಬಿಡುತ್ತೆ ಆ ಕಾಮ ಏಕೆಂದ್ರೆ ಬಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಜೀಯಂತೆ ಚಾಸ್ಥ್ಯಕರ್ಮಾಣಿ ದೃಷ್ಟಏವ ಆತ್ಮನೀಶ್ವರ ಅಂತ ಹೇಳಿದ ಹಾಗೆ ಕಾಮ ಕ್ರೋಧ ಅಂತ ಮನಸ್ಸಿನಿದ್ದದ್ದನ್ನು ತೆಗೆದುಹಾಕ್ತಾನೆ ಅಲ್ರಿ ಮನಸ್ಸಿನಿದ್ದದ್ದನ್ನು ಯಾಕೆ ಹೇಳ್ಬೇಕ್ರಿ ಹೇಳ್ಬೇಕಾ ಮದು ಮನಸ್ಸಿನಲ್ಲಿಗುದಲ್ಲ ಮತ್ತೆ ಮನಸ್ಸಿನ ಇದ್ದಂತ ಹೇಳಿದರೆ ಅರ್ಥ ಬೇರೆ ಉಂಟು ಮನಸ್ಸಿನಲ್ಲಿ ಕಾಮ ಇರುವಂತೆ ಆತ್ಮ ಸ್ವರೂಪದಲ್ಲಿಯೂ ಕಾಮ ಇದೆ ಮನಸ್ಸಿನ ಮಾತ್ರ ಅಲ್ಲ ಜಡಭೂತವಾದ ಮನಸ್ಸಿನಲ್ಲಿ ಕಾಮ ಅದನ್ನು ಮಾತ್ರ ಬಿಡುತ್ತಾನೆ ಅದನ್ನು ಕೇಳ್ಕೊಂಡು ಸ್ವರೂಪದಲ್ಲಿರುವ ಕಾಮನೆಯನ್ನು ಬಿಡೋಲ್ಲ ಆತ್ಮ ಸ್ವರೂಪದಲ್ಲೇ ಕಾಮನೆ ಇರುತ್ತೆ ಏಕೆಂದ್ರೆ ಅಲ್ಲಿ ಮೋಕ್ಷಕ್ಕೆ ಹೋದ ನಂತರ ಅಂತಃಕ್ರಮ ಇರುವುದಿಲ್ಲ ಅವನಿಗೆ ಆದರೂ ಕಾಮನೆ ಮಾಡ್ತಾನೆ ಸ ಪಿತೃಲೋಕಾಮಹ ನನಗೆ ಅಪ್ಪನನ್ನು ನೋಡಬೇಕು ತಂದೆ ನೋಡಬೇಕು ಪಿತೃ ಲೋಕ ಕಾಮಹ ಪಿತೃದರ್ಶನ ಕಾಮಹ ತಂದೆಯನ್ನು ನೋಡಬೇಕು ಅಂತ ಕಾಮನೆ ಮಾಡಿ ತಕ್ಷಣವೇ ಅವನ ಮುಂದೆ ಪಿತೃಗಳು ಬಂದು ನಿಂತ್ಬಿಡ್ತಾನೆ ಆದರೆ ಮೋಕ್ಷದಲ್ಲಿಯೂ ಕೂಡ ಕಾಮನೆ ಇದೆ ಆದ್ರೆ ಅಂತಃಕರಣ ಇಲ್ಲ ಆದರೆ ಅಂತಃಕರಣದಲ್ಲಿರುವ ಜಡಭೂತವಾದ ಕಾಮನೆಯನ್ನ ತ್ಯಾಗ ಮಾಡ್ತಾನೆ ಮಿನಃ ಅವನ ಸ್ವರೂಪದಲ್ಲಿ ಇರ್ತಕ್ಕಂತಹ ಸ್ವರೂಪಭೂತವಾದ ಒಳ್ಳೆ ಕಾಮನೆಯನ್ನ ಅವನು ತ್ಯಾಗ ಮಾಡಲು ಅದನ್ನೂ ತ್ಯಾಗ ಮಾಡಿದ್ರೆ ಅವನು ಜಡುತ್ತಾನೆ ಮಿನಹ ಚೇತನವಾಗಿ ಉಳಿಲಿಕ್ಕೆ ಜಡದಲ್ಲಿ ಕಾಮ ಇರುವುದಿಲ್ಲ ಏನು ಕಾಮನೆ ಇರುವುದಿಲ್ಲ ಇವನು ಪೂರ್ತಿ ಕಾಮನೆಯನ್ನು ತಳ್ಕೊಂಡ್ಬಿಟ್ರೆ ಅವನು ಚೈತನ್ಯವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅವನು ಜಡ ಹಾಗೆ ಮನಸ್ಸಿರುವಂತಹ ಕಾವನಕ್ಕೆ ಹುಟ್ಟಿದ್ದು ಅಪರೋಕ್ಷ ಜ್ಞಾನ ಎಲ್ಲಿ ಮನಸ್ಸಿನಲ್ಲಿ ಮನಸ್ಸಿಲು ಹುಟ್ಟಿದ ಅಪರೋಕ್ಷ ಜ್ಞಾನ ಮನಸ್ಸಿಲಿರುವಂತಹ ಕಾಮಕ್ರೋಧಾದಿಗಳನ್ನ ನಾಶ ಮಾಡ್ತದೆ ಪೂರ್ತಿ ನಾಶ ಮಾಡುತ್ತೆ ಅಷ್ಟೇ ಮತ್ತೆ ಹೇಗಿತ್ತೆ ಅಂದ್ರೆ ಅವನು ಯಾರಿಂದ ಏನು ತಿನ್ನು ತಿನ್ಬೇಕು ತಿಂದೇ ಸಂತೋಷ ಪಡಬೇಕು ತೃಪ್ತಿ ಪಡಬೇಕಂತೇನಿಲ್ಲ ತಿಂದಿದ್ರೂ ಸಂತೋಷ ಯಾಕೆ ಆತ್ಮನ್ನೇವ ಆತ್ಮನ ಯಾಕೆಂದ್ರೆ ಪರಮಾತ್ಮನ ಪ್ರಸಾದದಿಂದಲೇ ಆತ್ಮನ್ನೇವ ವ್ಯವಸ್ಥಿತ ನೋಡಿ ಆತ್ಮ ಭಗವಂತನಲ್ಲೇ ಇಟ್ಕೊಂಡ್ಬಿಟ್ಟು ಅರ್ಥಾತ್ ಭಗವಂತನಲ್ಲೇ ಮನಸ್ಸಿದ್ದವನಾಗಿ ಆತ್ಮನಾ ತುಷ್ಟ ಪರಮಾತ್ಮನ ಪ್ರಸಾದದಿಂದ ಸಂತುಷ್ಟನಾಗಿರ್ತಾನೆ ಸಂತೃಪ್ತಿ ಇದೆ ಅವನು ಅವನು ತಿಂದು ಸಂತೃಪ್ತಿ ಬೇಕಾಗಿಲ್ಲವನಿಗೆ ದೇವರಲ್ಲಿ ಮನಸ್ಸಿಟ್ಟು ದೇವರ ಅನುಗ್ರಹದಿಂದಲೇ ಸಂತೃಪ್ತನಾಗಿ ಅವನಿರ್ತಾನೆ ಅಂತವನು ಅಪರೋಕ್ಷ ಜ್ಞಾನಿ ಆದರೆ ವಿರುದ್ಧ ಕಾಮನೆಯನ್ನೆಲ್ಲ ಅವನು ತ್ಯಾಗ ಮಾಡ್ತಾನೆ ವಿನಃ ಒಳ್ಳೆ ಕಾಮನೇನ ತ್ಯಾಗ ಮಾಡುವುದಿಲ್ಲ ಅಂದ್ರೆ ಹಿಂದೆ ಹೇಳಿದ್ದ ಯಾಕೆಂದ್ರೆ ನಮಗೆ ರಸೋಪ್ಯಸ್ಯ ಪರಂದೃಷ್ಟ ನಿವರ್ತತೆ ಮುಂದೆ ಹೇಳ್ತಾರೆ ನಮಗೆ ಎಲ್ಲ ಇರುತ್ತೆ ನಮಗೆ ಆಹಾರ ಬಿಟ್ಟರೆ ಇಂದ್ರಿಯದಲ್ಲಿ ಭೋಗಿಸುವ ಶಕ್ತಿ ನಾಶ ಆಗುತ್ತೆ ಆದರೆ ರಸನ ಇಂದ್ರಿಯದಲ್ಲಿ ಮಾತ್ರ ಭೋಗಿಸುವ ಶಕ್ತಿ ನಾಶ ಆಗೋಲ್ಲ ಅಥವಾ ಇನ್ನೂ ದ್ವಾದಶಿಗೆ ಭಾಳ ಎದಟ್ಟಾಗಿರುತ್ತೆ ಮತ್ತೆ ಮನಸ್ಸಿನಲ್ಲಿ ರಾಗ ಹೋಗುವುದಿಲ್ಲ ನೀವು ಏಕಾದಶಿ ಉಪಾಸ ಮಾಡಿದರೆ ಬೇರೆ ಇಂದ್ರಿಯಗಳಲ್ಲಿ ಶಕ್ತಿ ಹೊರಟೋಗುತ್ತೆ ನಾಲಿಗೆಯಲ್ಲಿ ಮಾತ್ರ ಶಕ್ತಿ ಹೋಗಲ್ಲ ಕೇಳಿ ಮನಸ್ಸಿನಲ್ಲಿ ರಾಗ ಹೋಗಲ್ಲ ಆಸಕ್ತಿ ಆಹಾರ ಬಿಟ್ಟರು ಕೂಡ ಇಂದ್ರಿಯದಲ್ಲಿ ಭೋಗಿಸುವ ಶಕ್ತಿ ಹೋಗಬಹುದು ಆದರೆ ನಾಲಿಗೆಯಲ್ಲಿ ಭೋಗಿಸುವ ಶಕ್ತಿ ಹೋಗಲ್ಲ ಮನಸ್ಸಿನಲ್ಲಿ ರಾಗ ಹೋಗಲ್ಲ ಅದು ಬಹಳ ಕಷ್ಟರಿ ಎಷ್ಟು ಕಷ್ಟಪಟ್ಟರು ಕೂಡ ಅಪರೋಕ್ಷ ಜ್ಞಾನಿ ಅದಕ್ಕೆ ನಾನು ಅದು ಹೋಗಬೇಕು ರಸನ ತಿನ್ನುವ ಶಕ್ತಿ ಹೋಗ್ಬೇಕು ಬೇಡ ಅಂತ ಮನಸ್ಸಿನ ರಾಗ ಹೋಗ್ಬೇಕಂತ ಆದ್ರೆ ದೇವರನ್ನ ಕಂಡ್ರೆ ಮಾತ್ರ ಹೋಗುತ್ತಂತೆ ಇಲ್ಲಂತಾದ್ರೆ ದಿಫಾ ಚಾಪಲ್ಯವನ್ನು ಗೆಲ್ಲುವುದು ಬಹಳ ಕಷ್ಟ ನಾಲ್ಗೆ ಚಾಪಲ್ಯ ಎಲ್ಲಿ ಗೆಲ್ಬಹುದಂದ್ರೆ ರಸನ ಅನುಭವ ಆದಾಗ ಇದ್ರೆ ಕಾಫಿ ರಸ ಬಹಳ ಕಷ್ಟ ತೊಂದರೆ ಕೊಟ್ಬಿಡತ್ತೆ ಹಾಗಾಗಿ ರಸೋವೈ ಸಹ ಆ ಅಪರೋಕ್ಷ ಸರ್ವಶ್ರೇಷ್ಠನಾದ ಭಗವಂತನ ದರ್ಶನ ಯಾವಾಗ ಆಯಿತು ಆವಾಗ ಮನಸ್ಸಲ್ಲಿರುವ ರಸ ಹೋಗುತ್ತೆ ಅನುರಾಗ ಫಲದಲ್ಲಿ ಭೋಗದಲ್ಲಿ ರಾಗ ಆಸಕ್ತಿ ಅದು ಹೊರಟೋಗ ರಸನೇಂದ್ರಿಯದಲ್ಲಿ ತಿನ್ನುವ ಶಕ್ತಿ ಯಾವಾಗ ಏನು ತಿನ್ನುದು ಅಂತ ಸುಮ್ಮನೆ ಕೂತ್ಕೊಂಬಿಡುತ್ತೆ ತಿನ್ನಲಿಕ್ಕೆ ಅದು ಏನು ತಿನ್ನುದು ಅಂತ ಅನ್ನಿಸ್ತದೆ ಅದರ ಆಕ್ಟಿವಿಟಿ ಕಡಿಮೆ ಆಗುತ್ತೆ ತಿನ್ನುವ ಆಕ್ಟಿವಿಟಿ ಕಡಿಮೆ ಆಗುತ್ತೆ ಮೊದಲು ಏಕಾದಶಿ ಉಪವಾಸ ಮಾಡಿದ್ರೆ ಬೇರೆ ಎಲ್ಲ ಆಕ್ಟಿವಿಟಿ ಕಡಿಮೆ ಆಗುತ್ತೆ ತಿನ್ನುವ ಆಕ್ಟಿವಿಟಿ ಹಾಗೇ ಇರುತ್ತೆ ಅದ್ರ ಶಕ್ತಿ ಆಗೇ ಇರುತ್ತೆ ಅದು ಹೋಗ್ಬೇಕಾದ್ರೆ ದೇವರ ದರ್ಶನ ಮಾಡ್ಬೇಕು ದೇವರ ದರ್ಶನ ಮಾಡಿದ್ರೆ ಇದ್ರ ಆಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ ಯಾವ್ದ್ರದ್ದು ರಸನ ಎಂದ್ರೆ ಇದ್ರ ಆಕ್ಟಿವಿಟಿ ಕಡಿಮೆ ಆಗುತ್ತೆ ಮಾನಸಿಕ ರಾಗ ಕಡಿಮೆ ಆದ ನಂತರ ತಿನ್ಬೇಕು ನೋಡ್ಬೇಕು ಎಂಬುದು ಯಾವಾಗ ರಾಗ ಹೊರಟಯ್ತು ಮನಸ್ಸಾಗ್ಲಿ ಅಲ್ಲ ಕಣ್ಣಾಗ್ಲಿ ಕಿವಿ ಆಗ್ಲಿ ಮತ್ತೆ ನಾಲಿಗೆ ಆಗಲಿ ಅವು ಉಡವ್ರಕ್ಕೆ ಅಥವಾ ಇಂಟ್ರೆಸ್ಟ್ ಇನ್ನ ಮಾಡುವುದಿಲ್ಲ ಅವಾಗ ಯಾಕೆಂದ್ರೆ ಎಲ್ಲದಕ್ಕೂ ಕಾರಣ ಮನಸ್ಸನ್ನು ಮಾರದೆ ಮನಸ್ಸಿನ ರಾಜ ಹೊರಟು ಹೋಗ್ತಂದ್ರೆ ಇವರು ಎಲ್ಲ ಚಟುವಟಿಕೆ ಕಡಿಮೆಯಾಗಿ ಬಿಡುತ್ತೆ ಭೌತಿಕವಾದ ಭೋಗದ ಚಟುವಟಿಕೆ ಎಲ್ಲ ಸ್ಥಗಿತ ಆಗತ್ತೆ ಅದಕ್ಕೆ ಹೇಳಿದ್ದು ಕಾಮ ಹೊರಟೋಗತ್ತೆ ಅವಾಗ ಜ್ಞಾನ ಬಂದ್ರೆ ಕಾಮ ಹೊರಟೋಗತ್ತೆ ಹಾಗಾದ್ರೆ ವಿರುದ್ಧ ಒಂದು ಬಂದ್ರೆ ಇನ್ನೊಂದು ಹೊರಟೋಗತ್ತೆ ಅದಕ್ಕೆ ಮನಸ್ಸಲ್ಲಿ ಇದ್ದು ಇದ್ರೇನೆ ಮನಸ್ಸಿನ ರಾಜ ಹೊರಟು ಹೋಗುತ್ತೆ ಕಾಮ ಹೊರಟೋಗ ಮನಸ್ಸಿನಲ್ಲೇ ಅಪರೋಧ ಜ್ಞಾನ ಇರುವುದರಿಂದಾಗಿ ಅದಕ್ಕೋಸ್ಕರ ಅದನ್ನು ತಿರ್ತಕೋಸ್ಕರ ಹೇಳುದು ಇದು ಹಾಗಾಗಿ ಏನರ್ಥ ಆಯ್ತು ಎಲ್ಲಾ ಕಾಮನಾದಿ ಕ್ರೋಧವನ್ನು ತ್ಯಾಗ ಮಾಡಿ ಭಗವದೇಕ ಚಿತ್ತತೆಯಿಂದ ಭಗವತ್ ಪ್ರಸಾದದಿಂದ ಸಂತೃಪ್ತಿ ಪಡೆಯುವುದೇನಿದೆ ಇದೇ ಅಪರೋಕ್ಷ ಜ್ಞಾನಿಯ ಲಕ್ಷಣ ಅಂತ ಹೇಳಿದಾಗಾಯ್ತು ಅಂದ್ರೆ ಪ್ರಾಯ ನಾನು ಹೇಳಿದ್ದೆಲ್ಲ ಹಾಗಾದ್ರೆ ಪೂರ್ತಿ ಕಾಮನ ಬಿಡ್ತಾನಾ ಹಾಗಾದ್ರೆ ಅವ್ರಿಗೆ ಕೋಪವೇ ಬರೋಲ್ವಾ ಅದಕ್ಕೆ ನೋಡಿ ಹತ್ತು ರೂಪಾಯಿ ಇದ್ದವನನ್ನು ಏನಂತ ಕರೀತೇವೆ ಏನಂತ ಕರಿತೇವೆ ರೀ ನಿಸ್ವಹ ಏನು ದುಡ್ಡಿಲ್ಲದವನು ನಿರ್ಧನ ಹಾಗೆ ಜ್ಞಾನಿಗಳಿಗೆ ಅಲ್ಪ ಸ್ವಲ್ಪ ಕಾಮ ಕೋದ ಇರಬಹುದು ನಮ್ಮಂತೆ ಇರುವುದಿಲ್ಲ ಗಮನಾರ್ಹ ಆದದ್ದಿರಲ್ಲ ಅದಕ್ಕೋಸ್ಕರ ಅವರನ್ನು ಕಾಮವನ್ನು ಬಿಟ್ಟರಂತೆ ಅವರನ್ನು ನಾವು ಹೇಳ್ತಾ ಇದ್ದೇವೆ ಅಂತ ಹಾಗಾಗಿ ಪ್ರಾಯ ಪ್ರಾಚುರ್ಯನ ವಿರುದ್ಧ ಕಾಮನಾದಿಗಳನ್ನು ಕಳಚಿಕೊಂಡು ಭಗವದೇಕಿತ್ತತೆಯಿಂದ ಭಗವತ್ ಪ್ರಸಾದದಿಂದ ಸಂತೃಪ್ತಿಯನ್ನು ಪಡೆಯುವುದೇನಿದೆ ಇದೇ ಜ್ಞಾನಿಯ ಲಕ್ಷಣ ನೋಡ್ರಿ ಜ್ಞಾನಿಗೆ ಈ ಲಕ್ಷಣ ನಾವು ಏನು ಹೇಳಿದ್ದೇವೆ ಇದೇ ಅಪರೋಕ್ಷ ಜ್ಞಾನಕ್ಕೆ ಸಾಧನವೂ ಹೌದು ಅಂತ ತಿಳ್ಕೊಳ್ಳಿ ಹಾಗಾದ್ರೆ ಏನ್ ಮಾಡಬೇಕು ಇಲ್ಲಿ ಜ್ಞಾನಿ ಲಕ್ಷಣ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳೋದು ಜ್ಞಾನಿಗೆ ಸಹಜವಾಗಿರುತ್ತೆ ನೀವು ಮಾತ್ರ ಪ್ರಯತ್ನ ಅಪರೋಕ್ಷ ಜ್ಞಾನ ಪಡೆಯುವ ವ್ಯಕ್ತಿಗಳು ಅದನ್ನು ಪ್ರಯತ್ನದಿಂದ ಸಂಪಾದನೆ ಮಾಡಬೇಕು ಕಾಮಕ್ರೋಧಾದಿಗಳನ್ನು ಪ್ರಯತ್ನ ಪಟ್ಟು ತ್ಯಾಗ ಮಾಡಬೇಕು ದೇವರಲ್ಲಿ ದೇವರಿಂದಲೇ ಸಂತೃಪ್ತಿ ಭಗವಂತನ ಧ್ಯಾನ ಮಾಡ್ತಾ ಭಗವಂತನ ಸ್ಮರಣೆಯಿಂದಲೇ ಸಂತೃಪ್ತಿ ಪಡಿಬೇಕು ಇದು ಕಾಮಕ್ರೋಧಾದಿಗಳನ್ನ ಪ್ರಯತ್ನ ಪೂರ್ವಕವಾಗಿ ತ್ಯಾಗ ಮಾಡಿ ಭಗವತ್ ಏಕಚಿತ್ತತೆಯನ್ನು ಕಾಯ್ದುಕೊಂಡು ಸಂತುಷ್ಟನಾಗಿ ಇರುವುದೇನುಂಟು ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆ ವ್ಯಕ್ತಿ ತುಂಬಾ ಪ್ರಯತ್ನ ಪಟ್ಟು ಅದನ್ನ ಕರೆಗತ ಮಾಡ್ಕೊಳ್ಬೇಕಾಗತ್ತೆ ಜ್ಞಾನಿಗೆ ಇದು ಸಹಜವಾಗಿರುತ್ತೆ ಪ್ರಯತ್ನ ಸಾಧ್ಯ ಅಲ್ಲ ಇಷ್ಟು ಚೆನ್ನಾಗಿ ರಾಯರು ಹೇಳ್ತಾರಂದ್ರೆ ಏನ್ ಅರ್ಥ ಆಯ್ತು ಅವರು ಅಪರೋಕ್ಷ ಜ್ಞಾನಿಗಳು ಆದ್ರಿಂದ ಹೇಳ್ತಾರೆ ಇಲ್ಲಿ ಇಷ್ಟು ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಪರೋಕ್ಷೀಕೃತ ಶ್ರೀಷ್ಠರಾದ್ರಿಂದಾಗಿ ಅವ್ರು ಇಷ್ಟು ಚೆನ್ನಾಗಿ ಹೇಳ್ತಾರೆ ಅವ್ರಿಗೆ ಅರ್ಹ ಆಗಿದೆ ಹೇಳ್ತಾರೆ ಯಾಕಂದ್ರೆ ಅಪರೋಕ್ಷ ಜ್ಞಾನ ಹಿನ್ನೆಲೆಯಲ್ಲಿ ಅವರು ಮಾಡಿದ ಅನುಷ್ಠಾನ ಅವ್ರಿಗೆ ಗೊತ್ತಿದೆ ಅಪರೋಕ್ಷ ಜ್ಞಾನ ಅಂತ ಯಾವ ತರದ ಹಂತಕ್ಕೆ ತಲುಪಿದ್ದಾನೆ ಎಂಬುದು ಅವ್ರಿಗೆ ಗೊತ್ತಿದೆ ಎರಡತ್ತು ಅವರೇ ನಿದರ್ಶನ ಆದ್ರಿಂದಾಗಿ ಅವರಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಪರೋಕ್ಷ ಜ್ಞಾನಿಗಳಾದ್ರಿಂದಾಗಿ ಇಂಥ ರಾಯರು ಗೀತಾ ಅಭಿವೃದ್ಧಿ ಅರ್ಥವನ್ನು ನಮಗೆ ಕೊಟ್ಟದ ಅಂತ ರಾಯರು ನಾವು ಪಡೆದಿದ್ದೇವೆ ಅಂದ್ರೆ ಬಹಳ ದೊಡ್ಡ ಭಾಗ್ಯವಂತರು ನಾವು ಸರಿ ಇನ್ನೂ ಆ ಜ್ಞಾನಿಯ ಲಕ್ಷಣವನ್ನು ಮುಂದುವರಿಸ್ತಾರೆ ದೇವರ ಚಿತ್ತದಲ್ಲಿ ಏನೋ ಇನ್ನೂ ಇದೆ ಯಾಕೆಂದ್ರೆ ರಾಯರಂತಹ ಟೀಕಾಕೃತಾದರಂತಹ ಮತ್ತೆ ದೊಡ್ಡ ದೊಡ್ಡ ವ್ಯಾಸತೀರ್ಥರಂತಹ ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಅಂತ ಸ್ಯಾಮ್ ನಮಗೆ ಕೃಷ್ಣ ಭಗವಂತ ತೋರಿಸ್ತಾ ಇದ್ದಾನೆ ಇನ್ನು ಒಂದು ಶ್ಲೋಕ ಹೇಳಿ ಮತ್ತೆ ನಾನು ಅದನ್ನು ನಾಳೆ ಮುಂದರ್ಸ್ತೇನೆ ಅಪರೋಕ್ಷ ಜ್ಞಾನ ಮುಗಿಲಿಲ್ಲ ಇಲ್ಲಿ ಯಾಕೆ ನಮಗದು ಅಪರೋಕ್ಷ ಜ್ಞಾನ ಸಾಧನ ಆದ್ದರಿಂದಾಗಿ ನಾವು ಅದನ್ನು ನಾವು ಅದನ್ನು ಅಭ್ಯಾಸ ಮಾಡೋದು ಸ್ವಲ್ಪ ವ್ಯಾಪಕ ಆದರೂ ಚಿಂತೆ ಇಲ್ಲ ನಾಳೆ ಇದನ್ನು ಮುಗಿಸುವ ಹಂತಕ್ಕೆ ಬಂದು ಉಳಿದ ಸಮಯಾವಕಾಶ ಇದೆ ಮತ್ತೆ ಮೂರನೇ ಅಧ್ಯಾಯ ಮುಂದುವರಿಸ್ತಾ ಇದ್ದೇವೆ ನೋಡಿ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತದಿರು ಮುನಿರುಚತೆ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಏನಾಗತ್ತೆ ಅಂದ್ರೆ ಈ ಅಪರೋಕ್ಷ ಜ್ಞಾನಿ ಲಕ್ಷಣ ಮುಂದುವರೆಸ್ತಾನೆ ಏನಂದ್ರೆ ಎಂತ ದುಃಖ ಬಂದರೂ ಕೂಡ ಮನಸ್ಸು ದುಃಖೇಶು ಅನುದ್ವಿಗ್ನಃ ಎಂಥ ದುಃಖ ಬಂದರೂ ಕೂಡ ಉದ್ವೇಗಕ್ಕೆ ಒಳಗಾಗದೇ ಇದ್ದ ಕ್ಷೋಭೆಗೆ ಒಳಗಾಗದೇ ಇದ್ದಂಥ ಮನಸ್ಸು ಇದು ಜ್ಞಾನಿಯ ಲಕ್ಷಣ ಸುಖೇಶು ವಿಗತರಹ ಸುಖ ಸುಖಕ್ಕೆ ಹಾತೊರೆಯುವುದಿಲ್ಲ ಮನಸ್ಸು ಸುಖಕ್ಕೆ ಹಾತೊರೆಯದೇ ಇದ್ದ ಮನಸ್ಸು ಯಾಕೆ ಸಮದುಃಖ ಸುಖಂಧೀರ ಅಂತ ಹೇಳಿಯಾಗಿದೆ ಆದ್ರಿಂದಾಗಿ ಮತ್ತೆ ವೀತರಾಗ ಭಯ ಅವನಿಗೆ ರಾಗ ಇರುವುದಿಲ್ಲ ಬ ರಾಗ ಇರುವುದ್ರ ದೇವರಲ್ಲಿ ಭಕ್ತಿ ಬೇಕ ರಾಗ ಇಲ್ವಾ ಆಸೆ ಇಲ್ವಾ ದ ದ ದ ದ ದ ದ ದ ದ ದ ದ ದವರ ಅಪರೋಕ್ಷ ಜ್ಞಾನ ಬೇಕುಂತ ರಾಗ ಇಲ್ವಾ ದ ದೇವರ ಪ್ರಸಾದ ಬೇಕುಂತ ರಾಗ ಇಲ್ವಾ ದ ದೇವರಲ್ಲಿ ರಾಗ ಇಲ್ವಾ ಏನ ಅದಕ್ಕೆ ಹೇಳ್ತಾ ಇದ್ದಾರೆ ಯಾವುದು ಶೋಭನವಲ್ಲವೋ ಅದು ಶೋಭನಾ ಅಂತ ಭ್ರಮೆ ಇಲ್ಲ ದೇವರು ಅಶೋಭನ ಅಲ್ಲ ಶೋಭನವನ್ನು ಶೋಭನದಲ್ಲಿ ಶೋಭನಾ ಎಂಬುದಾಗಿ ತಿಳುವಳಿಕೆ ಇದ್ರೆ ಅದನ್ನು ರಾಗ ಕರೆಯುವುದಿಲ್ಲ ಯಾವುದು ಶೋಭನ ಒಳ್ಳವೋ ಯಾವುದು ಒಳ್ಳೆಯದಲ್ಲವೋ ಅದನ್ನು ಒಳ್ಳೆಯದು ಅಂತ ಭ್ರಮಿಸಿದ್ರೆ ಅದೇ ರಾಗ ಅಶೋಭನೆ ಶೋಭನತ್ತು ಅಭ್ಯಾಸ ಲಕ್ಷ್ಮೀ ಶೋಭಾನೆಯನ್ನ ಅಶೋಭನ ತಿಳ್ಕೊಂಡ್ರೆ ಅದು ಏನು ಅದು ಭ್ರಾಂತಿ ಅದು ಸರಿಯಲ್ಲ ಶೋಭನವಾದದ್ದನ್ನು ಶೋಭನ ಅಂತ ತಿಳ್ಕೊಳ್ಬೇಕು ಲಕ್ಷ್ಮೀ ಶೋಭಾನ ಎಂಬುದು ಶೋಭನವೇ ಆಗಿದೆ ಆದ್ದರಿಂದಾಗಿ ಅಲ್ಲಿ ಶೋಭನ ಅಂತ ತಿಳುವಳಿಕೆ ಅದು ಸರಿಯಾದದ್ದೇ ಅದನ್ನು ರಾಗರೂಪ ದೋಷ ಅಂತ ಕರೆಯುವುದಿಲ್ಲ ಯಾವುದು ಒಳ್ಳೇದಲ್ವೋ ಅದನ್ನು ಒಳ್ಳೇದು ಅಂತ ಯಾರು ತಿಳ್ಕೊಳ್ತಾರೋ ಅದು ರಾಗ ಅದು ಇರುವುದಿಲ್ಲ ಅವನಿಗೆ ಮತ್ತೆ ರಾಗ ರೀತರಾಗ ಭಯ ಕ್ರೋಧಾಹ ಭಯ ಭಯ ಭಯ ಯಾರಿಗಿರುತ್ತೆ ಹೇಳ್ರಿ ಭಯ ಬರೋದು ಯಾವಾಗ ಭಯ ಬರುವುದು ದೇವರು ಸರ್ವತ್ರ ರಕ್ಷಕನಾಗಿ ಇದ್ದಾನೆ ಅಂತ ತಿಳಿದವನಿಗೆ ಭಯ ಇಲ್ಲಿಂದ ದೇವರು ಸರ್ವತ್ರ ರಕ್ಷಕ ಅಭಯಂ ಪ್ರತಿಷ್ಠಾ ನಿನ್ನತೆ ಸರ್ವತ್ರ ನನ್ನ ರಕ್ಷಕ ದೇವರಿದ್ದಾನೆ ಅಂತ ಇದ್ದವನಿಗೆ ಯಾರಿಂದೂ ಭಯ ಇಲ್ಲ ಅವನು ಇನ್ನೊಬ್ಬರಿಗೆ ಭಯ ಹುಟ್ಟಿಸುವುದಿಲ್ಲ ತಾನು ಭಯಕ್ಕೆ ಒಳಗಾಗುವುದಿಲ್ಲ ವೀತರಾಗ ಭಯ ಅಥವಾ ಕೆಲವರಿಗಿರುತ್ತೆ ನೋಡಿ ಯಾರಿಗೆ ಭಯ ಇರುತ್ತೆ ದ್ವಂದ್ವದ ಭಯ ಕೆಲವರಿಗೆ ಇರುತ್ತೆ ದ್ವಂದ್ವ ಅಂದರೆ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಇದರ ಬಗ್ಗೆ ಭಯ ಇರುತ್ತೆ ಏನು ಭಯ ಹಿರಿ ಗೋದೊಂದು ಕಷ್ಟ ನೋಡಿ ಸುಖದ ಬಗ್ಗೆ ಭಯ ಬರುತ್ತಾ ಸುಖ ದುಃಖದ ಬಗ್ಗೆ ಭಯ ದ್ವಂದ್ವ ಭಯ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಸುಖ ದುಃಖದ ಬಗ್ಗೆ ಭಯ ಲಾಭ ನಷ್ಟದ ಬಗ್ಗೆ ಭಯ ಜಯ ಅಪದಯದ ಬಗ್ಗೆ ಭಯ ನಿಂದ ಸ್ತುತಿಯ ಬಗ್ಗೆ ಭಯ ಇದ್ಯಾವುದೂ ಇರುವುದಿಲ್ಲ ಅಲ್ರಿ ನಾವು ಆಶ್ಚರ್ಯ ಸುಖದಿಂದ ಭಯವಾ ದುಃಖದಿಂದ ಭಯ ದುಃಖ ಬರುತ್ತೆ ಅಂತ ಭಯ ಸುಖದಿಂದ ಭಯ ಬರುತ್ತಾ ಅಥವಾ ಲಾಭದಿಂದ ಭಯ ಬರುತ್ತಾ ಅಲಾಭದಿಂದ ಭಯ ಬರಬಹುದು ಅಯ್ಯೋ ಅಲಾಭ ಆಗತ್ತೆ ಅಂತ ನಷ್ಟದಿಂದ ಭಯ ಬರುವುದು ಅಪಮಾನದಿಂದ ಭಯ ಬರಬಹುದು ಆದರೆ ಮಾನದಿಂದ ಭಯ ಹೇಗೆ ಲಾಭದಿಂದ ಭಯ ಹೇಗೆ ಅಥವಾ ಜಯದಿಂದ ಭಯ ಹೇಗೆ ನಿಂದೆಯಿಂದ ಅಲ್ಲ ಸ್ತುತಿಯಿಂದ ಭಯ ಹೇಗೆ ಇದು ಅರ್ಥ ಆಗೋಲ್ಲ ಶಾಸ್ತ್ರಕಾರ ಹೇಳ್ತಾರೆ ದೊಂದದಿಂದಲೂ ಭಯ ಅಂತ ಒಳ್ಳೆದಿಂದ ಭಯ ಇಲ್ಲ ಕೆಟ್ಟದ್ದರಿಂದ ಮಾತ್ರ ಭಯ ಬರಬೇಕಂತಾನೆ ಎರಡರಿಂದ ಭಯ ಹೇಗೆಂದ್ರೆ ನನ್ನ ಅಭಿಪ್ರಾಯದಲ್ಲಿ ಹೀಗೆ ನೋಡಿ ನೋಡಿ ಇವನಿಗೆ ದುಃಖದ ಭಯ ಅಯ್ಯೋ ನನಗೆ ದುಃಖ ಬರುತ್ತೆ ಅಂದ ಭಯ ಇವನಿಗೆ ಯಾರು ಆಗುದಿಲ್ಲ ಶತ್ರುಗಳು ಅವನಿಗೆ ಸುಖ ಬರುತ್ತಲ್ಲ ಅಂದ್ರೆ ಭಯ ಇವನಿಗೆ ತನಗೆ ಆಗಿದ್ದವನಿಗೆ ಸುಖ ಬರುತ್ತಲ್ಲ ಅಂದ ಭಯ ತನಗೆ ದುಃಖ ಬರುತ್ತೆಂತಲ್ಲ ಭಯ ಇದು ಹಾಗೆ ತನಗೆ ಅಪಯಶಸ್ಸು ಬರುತ್ತೆ ಅಂದ ಭಯ ತನ್ನ ಆಗಿದ್ದವನಿಗೆ ಯಶಸ್ಸು ಬರುತ್ತೆ ಅಂದ ಭಯ ಹೀಗಿಟ್ಕೊಳ್ಬೋದು ಅಥವಾ ಬಹಳ ಚೆನ್ನಾಗಿ ಹೇಳ್ತಾ ಇದ್ದರೆ ಯಾಕೆ ಗೊತ್ತುಂಟಾ ಈಗ ಸುಖ ಬರುತ್ತೆ ಅಂದರೆ ಅವನಿಗೆ ಭಯವೇ ಅಯ್ಯೋ ಇವತ್ತು ಯಾವುದೋ ಎಲ್ಲೋ ಎಲ್ಲೋ ಮಾತಾಡೋದು ಇವತ್ತು ಎಷ್ಟು ನಾನು ನಕ್ಕಿದ್ದೇನೆ ನಾನು ಎಷ್ಟು ಅಳಿಲಿಕ್ಕಿದೆಯೋ ಏನು ಅಂತ ಅಂದ್ಕೊಳ್ತಾನೆ ಮ ಮನುಷ್ಯನು ಇವತ್ತು ಇಷ್ಟು ಏನು ಮಾಡಿದ್ದೇನೆ ನಕ್ಕಿದ್ದೇನೆ ನಾನೇನು ಅಳಲಿಕ್ಕೆ ಅದು ಸೂಚನೆ ಇವತ್ತು ದುಃಖ ಸುಖ ಬರ್ಲಿದೆ ಅಂದರೆ ನಾಳೆ ದುಃಖ ಬರಲಿಕ್ಕಿದೆ ಏಕೆ ಸುಖ ಸಾನಂತರ ದುಃಖ ದುಃಖ ನಂತರ ಇವತ್ತು ನನಗೆ ಜಯ ಬಂದಿದೆ ಅಂದ್ರೆ ನಾಳೆ ಅಪಜಯ ಕಾದಿದೆ ಅಂತ ಅರ್ಥ ಹಾಗೆ ಸಂಸಾರದಲ್ಲಿರುವ ಯಾವ ಇಷ್ಟಗಳು ಕೂಡ ಅದು ಅನಿಷ್ಟವನ್ನು ಹಿಂದಿಟ್ಕೊಂಡೇ ಬಂದಿರುತ್ತೆ ಆದ್ರಿಂದಾಗಿ ಭಯ ಸುಖ ಭಯ ದುಃಖ ಬಂದ್ರೂ ಭಯ ಹೀಗೆ ಅವನಿಗೆ ಅಂತಹ ಭಯ ಇರುವುದಿಲ್ಲ ಮತ್ತೆ ರೀತವಾದ ಭಯ ಕ್ರೋಧ ಕ್ರೋಧ ಯಾಕೆ ಕೋ ಕಾಮ ಇದ್ರೆ ಕೋಪ ಬರುತ್ತೆ ಕಾಮವೇ ಇಲ್ಲ ಅಂತಾದ ಮೇಲೆ ಅವನಿಗೆ ಕೋಪ ಇಲ್ಲ ಎಂದು ಬರಬೇಕು ಅದೂ ಅವನಿಗೆ ಬರು ಇರುವುದಿಲ್ಲ ಹೀಗೆ ವೀತರಾಗ ಭಯ ಕ್ರೋಧ ಎಲ್ಲವುದನ್ನು ಕೂಡ ಮೀನು ನಿಂತಿದ್ದಾನೆ ಅವನೇ ಸಿಗದೆ ಮುನಿರುಚ್ಚತೆ ಅಂತವನನ್ನ ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ ಅಂತ ಎರಡನೇ ಲಕ್ಷಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇವತ್ತಿಗೆ ಎಷ್ಟು ಮುಗಿತು ನಾಳೆ ಇದನ್ನು ಪೂರ್ತಿ ಅಪರೋಕ್ಷ ಜ್ಞಾನಿಯ ಲಕ್ಷಣ ಏನಂತ ತಿಳ್ಕೊಂಡು ಮುಗಿಸ್ತಾ ಇದ್ದೀವಿ ಕೃಷ್ಣಾರ್ಪಣ ವಸ್ತು